ೃತಿ ಯಥೋಧೆ ನಿದ್ರಪದಾಥಗ್ರಹಣೇತರ್ಯಾಸಂತೆ ಶೂನ್ಯೂ ಸಿದ್ಧೇದ ಪೃಥಕ್ ಸತ್ಯಚಿ ನ ಭಿ ಭೂಷಾ ವಿಕಾರಾ ಕುವ ಸಂತ ಸತ್ಯರ್ಣಗ್ರ ಅಹಂ ಚಿದೇವ ಸ್ಯಾ ನಾನು ಚಿತ್ ಸ್ವರೂಪನೇ ಇದ್ದೇನೆ ಇದೇ ನನ್ನ ಸ್ಥಿತಿ ನನ್ನ ಸ್ಥಿತಿ ಏನು ಅಂದ್ರೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರೆಗಳು ನನ್ನ ಸ್ಥಿತಿ ಅಲ್ಲವೇ ಅಲ್ಲ ಒನ್ ಒನ್ ಒನ್ ಮೋರ್ ಫ್ಯಾಕ್ಟರ್ ಏನು ಅಂದ್ರೆ ಇವು ಇಲ್ಲವೇ ಇಲ್ಲ ಇದ್ದಂತೆ ಅನಿಸ್ತವಷ್ಟೆ ಘಟ ಇದ್ದಂತೆ ಅನಿಸ್ತದಷ್ಟೇ ಅಲ್ಲಿ ಘಟ ಎಲ್ಲಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದರ ಮೂಲದಲ್ಲಿ ನೀವು ಹೋಗಿ ತಲುಪಿದಾಗ ಘಟ ಎನ್ನವ ನಾಮ ಘಟ ಎನ್ನುವ ರೂಪ ಎರಡು ಕಳ್ಕೊಂಡ್ಬಿಡುತ್ತದೆ ಕಣ್ಣಿಗೆ ಇದ್ದ ಹಾಗೆ ಕಾಣಿಸ್ತದೆ ಆಗ ಬುದ್ಧಿಯಲ್ಲಿ ಅದು ಇಲ್ಲವ ಹೇಗೋ ಈ ಜಗತ್ತಿನ ಮೂಲ ಏನು ಈ ಜ್ಞಾನ ಅದರ ಮೂಲ ಏನು ಈ ಅಜ್ಞಾನ ಅದರ ಮೂಲ ಏನು ಅಂತ ನಾವು ಸಂಶೋಧಿಸಿದ್ದೆ ಆ ಮೂಲದಲ್ಲಿ ಇವು ಇರೋದಿಲ್ಲ ಅಂತ ಅದನ್ನು ಶೂನ್ಯ ಅಂತ ತಿಳಿಯಬಾರ್ದು ಅಶೂನ್ಯ ಅಶೂನ್ಯ ಅಂದ್ರೆ ಇದೆ ಶೂನ್ಯ ಅಲ್ಲ ಇದೆ ಆದ್ರೆ ಹೇಗಿದೆ ನಾಮ ರೂಪಗಳಂತೆ ಅಲ್ಲ ದೇಶ ಕಾಲದಂತೆ ಅಲ್ಲ ಅನೇಕ ವಸ್ತುಗಳಂತೆ ಅಲ್ಲ ಇದೆ ಅರಿವೇ ತಾನಾಗಿ ಇದೆ ಅರಿವಿನ ಸ್ವರೂಪವೇ ತಾನಾಗಿ ಇದೆ ಬಳಕೆಯ ಕನ್ನಡ ಶಬ್ದ ಎಚ್ಚರವೇ ತಾನಾಗಿ ಇದೆ ಎಚ್ಚರದಪ್ಪಿಲ್ಲ ಇದೆ ಚಿದೇವ ವಿದ್ಯಾ ಎಚ್ಚರವೇ ತಾನಾಗಿ ಇದ್ದದ್ದೆನಿಗೆ ಇದೇ ನಿಜವಾದ ವಿದ್ಯೆ ಹಿಂದಿನ ಶ್ಲೋಕದಲ್ಲಿ ಇದನ್ನ ಪರಾವಿದ್ಯ ಅಂತ ಹೇಳ್ತಾರೆ ಹೀಗೆ ಇದು ಯಾಥಾರ್ಥ ವಿದ್ಯಾ ಇದು ಯಥಾರ್ಥ ಉಪದೇಶ ಹೀಗೆ ಸತ್ ಸ್ವರೂಪವನ್ನು ಮಾರ್ಗದರ್ಶನ ಮಾಡಿದಂತಹ ರಮಣರು ಇನ್ನೊಂದು ಸುಂದರವಾದ ಜಿಜ್ಞಾಸ ಅಂತ ಹೋಗ್ತಾರೆ ಏನು ಅಂದ್ರೆ ಈ ಚಿತ್ ಇದು ಪಾರಮಾರ್ಥಿಕವಾದ ಸತ್ಯವೆನಿಸಿಕೊಂಡಿದೆ ಸುಮ್ಮನೆ ಒಂದು ಮಾಹಿತಿಗಾಗಿ ನಿಮ್ಮ ಹತ್ರ ಇರಲಿ ಮೂರು ತರಹದ ಸತ್ಯಗಳು ಕೆಲಸ ಮಾಡುತ್ತವೆ ನಮ್ಮ ಜೀವನದೊಳಗೆ ಮೂರು ತರಹದ ಸತ್ಯಗಳು ಕೆಲಸ ಮಾಡುತ್ತವೆ ಒಂದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ ವ್ಯಾವಹಾರಿಕ ಇನ್ನೊಂದನ್ನ ಪ್ರಾದಿಭಾಷಿಕ ಪ್ರಾದಿಭಾಷಿಕ ಸತ್ಯ ಅದು ಕೆಳಗೆ ಮೂರನೆಯದು ಪಾರಮಾರ್ಥಿಕ ಸತ್ಯ ಘಟ ಪಟ ಹೂವು ಹಣ್ಣು ಕಾಯಿ वृक्ष मने वनस्पति पक्षी, पक्षि प्राणी इवहारिक सत्य कनसु प्रादिभाषिक सत्य मत पारमार्थिक सत्य सच्चिदानंद आत्मा पारमार्थिक सत्य पारमार्थिक सत्यवहार व्यावहारिक सत्यो आश्रय को प्रादिभाषिक सत्यो आश्रय ಆದರೆ ಪಾರಮಾರ್ಥಿಕ ಸತ್ಯದಲ್ಲಿ ವ್ಯಾವಹಾರಿಕವಾದಂತಹ ಯಾವ ಸತ್ಯವೂ ಅಂಟಿಕೊಂಡಿಲ್ಲ ಪ್ರಾದಿಭಾಷಿಕದ ಯಾವ ಸತ್ಯವೂ ಅಂಟಿಕೊಂಡಿಲ್ಲ ಅರ್ಥಾತ್ ಪಾರಮಾರ್ಥಿಕ ಸತ್ಯವಿಲ್ಲದೆ ಇವು ಮೂರು ಇಲ್ಲ ಪಾರಮಾರ್ಥಿಕ ಸತ್ಯದಲ್ಲಿ ಇವು ಮೂರು ಇಲ್ಲ ನಾನು ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು ಕೂಡ ಒಂದು ರೀತಿಯಲ್ಲಿ ತಪ್ಪಾಗ್ತದೆ ನಾನು ಸಚ್ಚಿದಾನಂದ ಆತ್ಮ ಪಾರಮಾರ್ಥಿಕ ಸತ್ಯ ಅಂತ ಹೇಳಿಕೊಳ್ಳುವುದರಲ್ಲಿ ಒಂದು ಅಪಸ್ವರವೇ ಕೇಳಿಸಿದಂಗಾಗ್ತದೆ ಯಾರ ಮುಂದೆ ಹೇಳ್ತಾ ಇದ್ದೀಪ್ಪ ನೀನು ಯಾರ ಮುಂದೆ ಹೇಳ್ತಾ ಇದ್ದೀಯ ಯಾರಿಗೆ ಹೇಳಿರ್ತಾನೆ ಯಾರಿಗಿರುತ್ತದೆ ಹೇಳೋ ಇನ್ನೊಬ್ ನಿಧಾನ ಆಕಾಶವು ನಾನು ಆಕಾಶ ಎಂದು ಆಕಾಶಕ್ಕೆ ಹೇಳುವ ಅವಶ್ಯಕತೆ ಇದೆಯೋ ಅವಶ್ಯಕತೆ ಬೇರೆ ಹೇಳುವ ಸಾಧ್ಯತೆ ಬೇರೆ ಇಲ್ಲಿ ಅವಶ್ಯಕತೆಯೂ ಇಲ್ಲ ಹೇಳುವ ಸಾಧ್ಯತೆಯೂ ನೀರು ನೀರಿಗೆ ನಾನು ನೀರು ಎಂದು ಹೇಳುವ ಅವಶ್ಯಕತೆ ಇಲ್ಲ ಸಾಧ್ಯತೆ ಇಲ್ಲ ನಾನು ಆತ್ಮನು ನಾನು ಪಾರಮಾರ್ಥಿಕ ಆತ್ಮನು ಅಂತ ನಾನು ಯಾರು ಹೇಳಬೇಕು ಆ ಪಾರಮಾರ್ಥಿಕ ಸತ್ಯದಲ್ಲಿ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲವೇ ಇಲ್ಲ ತಾನು ಮಣ್ಣು ಎನ್ನುವ ಎಚ್ಚರ ಆದ ಮೇಲೆ ಇನ್ನೊಂದು ಮಡಿಕೆಗೆ ಹೋಗಿ ನಾನು ಮಡಿಕೆ ಅಲ್ಲ ನಾನು ಮಣ್ಣು ಅಂತ ಹೇಳುವ ಅವಶ್ಯಕತೆ ಇಲ್ಲ ಕಲ್ಲ ಇನ್ನೊಂದು ಮಡಿಕೆ ಅನ್ನುವಂಥದ್ದೇನಿದೆಯೋ ಅದು ಈ ಈ ಮಣ್ಣಿಗೂ ಗೊತ್ತಿದೆ ಅದು ಕೂಡ ಮಣ್ಣೆ ಅಂತ ಗೊತ್ತಿದೆ ಅದನ್ನು ಹೆಂಗ್ ಹೇಳಿ ನೋಡಿ ಮೂರು ಸತ್ಯಗಳು ಹೇಗೆ ಕೆಲಸ ಮಾಡ್ತವೆ ನೀವು ಏನಾದರೂ ಪ್ರಶ್ನಿಸುವಾಗ ಏನಾದರೂ ಸಂದೇಹವನ್ನು ವ್ಯಕ್ತಪಡಿಸಬೇಕಾದ್ರೆ ಈ ಮೂರರನ್ನು ಯಾವ ಸತ್ಯದಲ್ಲಿ ನಿಂತುಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಗುರುಗಳು ಗುರುತಿಸಿ ಆ ದೃಷ್ಟಿಯನ್ನು ಉತ್ತರ ಕೊಡ್ತಾರೆ ನೀವು ಜೀವ ಜಗತ್ತು ಈಶ್ವರ ಅನ್ನುವ ಭೇದಗಳಿಂದ ಕೂಡಿದ ವ್ಯವಹಾರ ಸತ್ಯದಲ್ಲಿ ಇದ್ದದ್ದಾದರೆ ಈ ವ್ಯವಹಾರ ಸತ್ಯದಲ್ಲಿ ಅಕಸ್ಮಾತ್ ಆಗಿ ನೀವು ವ್ಯಾಪಾರ ಮಾಡ್ತೀರಿ ನೀವು ನೌಕರಿ ಮಾಡ್ತೀರಿ ಉದ್ಯೋಗ ಮಾಡ್ತೀರಿ ನೀವು ಕುಟುಂಬದ ಜವಾಬ್ದಾರಿ ತಗೊಂಡಿರಿ ನೀವು ವ್ಯವಹಾರ ಜವಾಬ್ದಾರಿ ತಗೊಂಡಿರಿ ಅನ್ನುವಂತಹದ್ದನ್ನ ಸೆನ್ಸ್ ಮಾಡಿದಂತಹ ಗುರುತಿಸಿದಂತಹ ಗುರುಗಳು ನಿಮ್ಮ ಸಂದೇಹಗಳಿಗೆ ಪಾರಮಾರ್ಥಿಕ ಉತ್ತರ ಕೊಟ್ರೆ ಸಹಜವಾಗಿಯೇ ಉತ್ತರ ಕೊಡ್ತಾರೆ ಆ ಹುಡುಗಿ ಬೇಡ ಈ ಹುಡುಗಿ ಮದುವೆ ಮಾಡ್ಕೋ ನಮ್ಮ ಗುರುಗಳೆಲ್ಲ ಪರ್ಫೆಕ್ಟ್ ಹೇಳ್ತಾರೆ ನೋಡಿದ್ದಾರೆ ಇನ್ನೊಬ್ಬರಂತ ನಮ್ಮ ಗುರುಗಳಿಗೆ ಇಂಥವೆಲ್ಲ ವಿಷಯಗಳು ಬಹಳ ರುಚಿ ಹೇಳಿತ್ತಪ್ಪೋ ನೀವು ಕೇಳಿ ತಪ್ಪೋ ನೀವು ಕೇಳೋದಿಕ್ಕೆ ನಾವು ಹೇಳಿ ತಪ್ಪೋ ಹೇಳಿ ವ್ಯಾವಹಾರಿಕ ಸತ್ಯದಲ್ಲಿ ನಿಂತುಕೊಂಡು ನೀವು ಒಂದು ವೇಳೆ ವ್ಯಾವಹಾರಿಕ ಸಮಸ್ಯೆಗಳನ್ನ ಪ್ರಶ್ನಿಸಿದಾಗ ವ್ಯಕ್ತಪಡಿಸಿದಾಗ ಪಾರಮಾರ್ಥಿಕ ಉತ್ತರ ಕೊಡ್ಲಿಕ್ಕಾಗ್ತದ ವ್ಯಾವಹಾರಿಕವಾಗಿ ಉತ್ತರ ಕೊಡಬೇಕಾಗ್ತದೆ ಆಶೀರ್ವಾದ ತಗೊಳ್ಳಿ ತಪ್ಪೇನಿಲ್ಲ ನೀವು ಕೇಳಿದ್ದು ತಪ್ಪಲ್ಲ ಆಶೀರ್ವಾದವನ್ನು ಬಯಸಿದ್ದು ತಪ್ಪಲ್ಲ ಪರಿಹಾರವನ್ನ ಕೇಳಿದ್ದು ತಪ್ಪಲ್ಲ ವ್ಯಾವಹಾರಿಕವಾದ ಆ ಪರಿಹಾರ ಕೊಡುವ ಸಾಧ್ಯತೆ ಇದ್ರೆ ಕೊಡ್ತಾರೆ ಇದ್ದ ಹೋದ್ರೆ ಆಶೀರ್ವಾದ ಮಾಡಿ ಕಳಿಸ್ತ ನಾನಿಲ್ಲ ಇನ್ನೊಬ್ಬರು ಮತ್ತೊಬ್ಬರು ಮತ್ತೊಬ್ಬರು ಯಾವನೋ ಒಬ್ಬನು ಪರಿಹಾರ ತೋರಿಸ್ತಾನಪ್ಪ ನಿನಗೆ ಒಳ್ಳೇದಾಗಲಿ ಮಂಗಳವಾಗಲಿ ಆಶೀರ್ವಾದ ಮಾಡಿ ಕಳಿಸ್ತ ಪ್ರಾದಿಭಾಷಿಕ ನಾ ಬರೆಸಿದ ಕನಸು ಕನಸಿನೊಳಗ ಸಮಸ್ಯೆಯನ್ನ ನೀವು ಕನಸಿನ ಗುರುಗಳಿಗೆ ಬೇಗ ಕೇಳಿದ್ದಾದರೆ ಪರಿಹಾರ ಎಚ್ಚರದಲ್ಲೂ ಕೊಡ್ತಾರೆ ಸ್ವಾಮಿ ನನ್ನ ಎದುರಿ ಒಂದು ಹೆಣ ಬಂದಿತ್ತು ಕನಸಿನಾಗ ಇದರ ಅರ್ಥ ಏನು ಸ್ವಾಮಿ ಅಂತ ನೀವು ಏನ್ ಕೇಳಿದ್ದೀರಿ ಈಗ ಕನಸಿನೊಳಗೆ ನಿಮಗೆ ಆದ ಅನುಭವದ ಬಗ್ಗೆ ಸಂದೇಹ ಸಂಶಯವನ್ನ ವ್ಯವಹಾರದಲ್ಲಿ ಎಚ್ಚರದಲ್ಲಿ ನೀವು ವ್ಯಕ್ತಪಡಿಸಿದ್ದಾದರೆ ಉತ್ತರ ವ್ಯವಹಾರದಲ್ಲಿ ಸಿಗೋದಿಲ್ಲದೆ ಅದಕ್ಕೆ ಪರಿಹಾರ ಏನು ಸಿಗ್ತದೆ ಕನಸಿನಲ್ಲ ಸಿಗ್ತದೆ ಅಲ್ಲೇ ಅಲ್ಲೇ ಕೇಳಬೇಕಾಗಿತ್ತು ಅಲ್ಲೇ ಪಡ್ಕೋಬೇಕಾಗಿತ್ತು ಇಲ್ಲಿ ಎದ್ದು ಹೇಳೋ ಅವಶ್ಯಕತೆ ಇಲ್ಲ ಪ್ರಾದಿಭಾಷಿಕ ಪ್ರಾದಿಭಾಷಿಕ ಅನುಭವಗಳಿಗೂ ವ್ಯಾವಹಾರಿಕ ಅನುಭವಗಳಿಗೂ ಒಂದಕ್ಕೊಂದು ಹೇಗೆ ಸಂಬಂಧ ಇಲ್ಲವೋ ಹಾಗೆ ಪಾರವಾರ್ಥಿಕ ವಿಚಾರದಲ್ಲಿಯೂ ಕೂಡ ವ್ಯಾವಹಾರಿಕ ಮತ್ತು ಪ್ರಾದಿಭಾಷಿಕ ವಿಷಯಗಳನ್ನ ಮಿಕ್ಸ್ ಮಾಡಬಾರ್ದು ಹೆಂಗ್ ಮಿಕ್ಸ್ ಮಾಡ್ತೇವೆ ನಾವು ಸ್ವಾಮಿ ನಾನಂತೂ ಪರಬ್ರಹ್ಮ ಸ್ವರೂಪ ಇರುವುದೆಲ್ಲವೂ ಬ್ರಹ್ಮವೇ ಆದರೂ ಹಸಿವಾಗ್ತದಲ್ಲ ನಮಗೆ ಅರ್ಥ ಹೆಂಗ್ ಮಿಕ್ಸ್ ಆಗ್ತದೆ ಅರ್ಥ ನಾನು ಬ್ರಹ್ಮ ಸ್ವರೂಪನೇ ನನ್ ಡೌಟೇ ಇಲ್ಲ ಏನಿದೆಯೋ ಎಲ್ಲವೂ ಬ್ರಹ್ಮವೇ ಅಬ್ಸುಲೂಟ್ಲಿ ನನಗೆ ಗೊತ್ತದೆ ಅದು ಹಸಿವಾಗ್ತದಲ್ಲ ಈ ಹಸಿವಾಗ್ತದೆ ಇದು ಪಾರಮಾರ್ಥಿಕೋ ವ್ಯಾವಹಾರಿಕೋ ನೀನು ಪಾರಮಾರ್ಥಿಕ ಸ್ಥಿತಿಯನ್ನು ಒಪ್ಗೋತೀಯ ವ್ಯಾವಹಾರಿಕ ವಿಚಾರವನ್ನು ಮಿಕ್ಸ್ ಮಾಡಿ ಪ್ರಯತ್ನ ತುರ್ಷೈ ಬಿಟ್ಬಿಡದ ಆದ್ರೆ ಕಾಳಿಗದು ಇರಲಿ ತುರ್ಷೈ ತೊಳೆದಾಕ್ಬಿಡ್ಬೇಕು ಅರ್ಥಾತ್ ಯಾವ ಯಾವ ಸ್ಥಿತಿಗತಿಗಳು ಯಾವ ಯಾವ ಅವಸ್ಥೆಯಲ್ಲಿ ಯಾರ್ಯಾರಿಗಿಂತದೋ ಆ ಅವಸ್ಥೆಯಲ್ಲಿಯ ಸಮಸ್ಯೆಗಳನ್ನ ನಾವು ಆ ಅವಸ್ಥೆಯ ದೃಷ್ಟಿಕೋನವನ್ನು ಇಟ್ಕೊಂಡೇ ಉತ್ತರಿಸಬೇಕಾಗ್ತದೆ ಸ್ವಾಮೀಜಿ ಪೂಜೆ ಮಾಡೋದು ಸರಿಯೋ ಆತ್ಮ ಪಡೆಯೋ ಸರಿಯೋ ಇದಕ್ಕೆ ನೀವು ಉತ್ತರ ಕೊಡ್ಬೇಕಾದ್ರೆ ಹೇಗೆ ಉತ್ತರ ಕೊಡ್ಬೇಕು ಇದಕ್ಕೆ ಅವ ಎಲ್ಲಿದ್ದಾನ ಅನ್ನೋದು ನೋಡು ಅವನ ಆತ್ಮಜ್ಞಾನ ಪಡಿಬೇಕು ಅನ್ನುವಂತ ವಿಚಾರವನ್ನ ವಾಸ್ತವಿಕವಾಗಿ ವ್ಯಕ್ತಪಡಿಸುವಂತಹ ಇಚ್ಛ ಆಗಿದ್ದರೆ ಅವನು ಅವುಗಳಲ್ಲಿಯ ಕ್ಷಣಿಕತೆಯನ್ನ ಅವುಗಳಲ್ಲಿಯ ನಶ್ವರತೆಯನ್ನ ಅವುಗಳಲ್ಲಿಯ ತಾತ್ಕಾಲಿಕತೆಯನ್ನ ಅವುಗಳಲ್ಲಿಯ ತೋರಿಕೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಅವನು ಬ್ರಹ್ಮಜ್ಞಾನದ ವಿಚಾರವಾಗಿ ಕೇಳಿ ಬಂದ ಆದ ಅದು ಸರಿಯಾ ಇದು ಸರಿಯಾ ಅಂತ ಪ್ರಶ್ನೆ ಕೇಳ್ತಾ ಅಂದರೆ ಇನ್ನೂ ಅವುಗಳಲ್ಲಿ ನಶ್ವರತೆ ಅವನಿಗೆ ಸ್ಪಷ್ಟ ಆಗಿದೆ ಈಗ ಒಂದು ನನ್ನಂತ ಉತ್ತರ ಕೊಡೋನಿಗೆ ಒಂದು ಸ್ಪಷ್ಟ ಏನಪ್ಪ ಸ್ಪಷ್ಟ ಅಂತಂದ್ರೆ ಅವನು ಅದೇ ಭಾವದಲ್ಲಿದ್ದಾನೆ ವ್ಯಾವಹಾರಿಕವಾದ ಭಾವದಲ್ಲಿ ಈಗ ನನ್ನ ಉತ್ತರ ಆಗಿರ್ತದೆ ಇಲ್ಲಪ್ಪ ಆತ್ಮಜ್ಞಾನ ಪಡೆಯೋದು ಶ್ರೇಷ್ಠ ಅವನ ಗಾಂಧು ಕೂಡ ಅರ್ಥ ಹೋಗ ಗು ಕೂಡ ಅರ್ಥವಿಲ್ಲ ಹೇಳಬೇಕಾಗ್ತದೆ ಏನು ನೀನು ಏನು ಮಾಡಬೇಕು ಅನ್ಕೊಂಡಿಯೋ ಅದನ್ನು ಮಾಡ್ಕೊಂಡು ಹೋಗು ಅದು ನಿನಗೂ ಒಳ್ಳೆಯದು ಕಾಲಾಂತರದಲ್ಲಿ ಅಲ್ಲಿಗೆ ಅದು ನಿಲ್ಲುವ ಅವಶ್ಯಕತೆ ಇಲ್ಲ ಈಶ್ವರ ಅನುಗ್ರಹದಿಂದ ಅದರ ಮುಂದಿನ ಮಾರ್ಗದರ್ಶನ ಆ ಈಶ್ವರನ ನಿನ್ನ ಕರುಣಿಸ್ತಾನೆ ಪಾರಮಾರ್ಥಿಕ ರೀತಿಯ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ದಾದ್ರೆ ನನಗೂ ವಂಚನೆ ಇಲ್ಲ ಅವನಿಗೂ ವಂಚನೆ ಹೀಗಿದೆ ನೋಡ್ರಿ ಸುಮ್ಮ ಸುಮ್ಮನೆ ಯಾರೋ ಪ್ರಶ್ನೆ ಕೇಳ್ತಾರೆ ಸುಮ್ಮ ಸುಮ್ಮನೆ ಎಲ್ಲರಿಗೂ ಗಂಟ್ಲ ಹರ್ಕೊಂಡು ಉತ್ತರ ಕೊಡಬೇಕಂತೇ ನಿಯಮ ಇಲ್ಲ ಕೆಲವು ಉತ್ತರಗಳನ್ನು ಲೈಟ್ ಆಗಿ ಕೆಲವು ಪ್ರಶ್ನೆಗಳನ್ನು ಪ್ರಶ್ನಿಸಿದಾಗ ಉತ್ತರಗಳನ್ನು ಆಳವಾಗಿ ತಗೊಂಡು ಹೋಗ್ತೇವೆ ಆ ಬಿಡ ಸ್ವಾಮಿ ಸರಿಯಾಗಿ ಉತ್ತರನ ಕೊಡಂಗಿಲ್ಲ ಪಾರ್ಶಾಲಿಟಿ ಬಹಳ ಕೆಲವರಿಗೆ ಡೀಪ್ ಉತ್ತರ ಕೊಡ್ತಾರೆ ಕೆಲವರಿಗೆ ಹಿಂಗೆ ಲೈಟ್ ಆಗಿ ಸರಿಸ್ಬಿಡ್ತಾರೆ ಹಂಗನು ಈ ಜಾತಿ ಎಲ್ಲ ಕಡೆ ಪ್ರೊವೆಸ್ಟ್ ಆಗಿದೆ ತಮ್ ತಮ್ ಜಾತಿಯ ಬಂದಾಗ ಡೀಪ್ ರೈಟ್ ಅಂಡರ್ಸ್ಟ್ಯಾಂಡ್ ಮೀ ನನಗೆ ಇವತ್ತು ಅನಿಸ್ತಾ ಇದೆ ಕ್ಯಾಂಪ್ಗೆ ಈ ಗ್ರಂಥ ನಾವು ತಗೋಬಾರ್ದು ಇವತ್ತು ಅನಿಸ್ತೇವೆ ಯಾಕಂದ್ರೆ ನೀವೆಲ್ಲ ಉಪನಿಷತ್ತಲ್ಲ ಅಭ್ಯಾಸ ಮಾಡಿ ಇದಕ್ಕೆ ಬಂದಿದ್ದು ಚಲೋ ಇತ್ತು ಎಲ್ಲರೂ ಉಪನಿಷತ್ತಲ್ಲೂ ಅಭ್ಯಾಸ ಮಾಡಿ ಬಂದವರು ಎಲ್ಲಿದ್ದೀರಿ ಎಷ್ಟೋ ಜನ ಬಿಗಿನಸ್ ಇದ್ದಾರೆ ಎಷ್ಟೋ ಜನ ಫ್ರೆಶರ್ಸ್ ಇದ್ದಾರೆ ಬಿಗಿನಸ್ ಅನ್ನೋಕ್ಕಿಂತ ಫ್ರೆಶರ್ಸ್ ಇದ್ದಾರೆ ಅವರ ದೃಷ್ಟಿಕೋನದಿಂದ ಇದು ಸ್ವಲ್ಪ ಹೆವಿ ಟೆಸ್ಟ್ ಸೌರಪ್ಪೇನೆ ಸಾಕಷ್ಟು ಹೆವಿ ಟೆಸ್ಟ್ ಇಲ್ಲಿ ಬ್ರಹ್ಮಸೂತ್ರ ಅಧ್ಯಯನ ಮಾಡಿದವರು ಇದ್ದಾರೊಂದು ಐದಾರು ಜನ ಅವರ ದೃಷ್ಟಿಯಿಂದ ಓ ಸ್ವಾಮೀಜಿ ಇದು ಪಕ್ಕ ಬ್ರಹ್ಮಸೂತ್ರ ಇದ್ದಂಗೆಲ್ಲ ನೋಡಿದ್ದ ನಾ ಹೇಳುತ್ತಲ್ಲ ಮೊದಲನೇ ದಿವಸದಿಂದ ನೋಡ್ತಾ ಇದ್ನು ನಾನು ಟ್ರ್ಯಾಕ್ ಮಾಡಿ ಹೋಗ್ತಿರ್ತೀನಿ ಅಕ್ಕಪಕ್ಕ ವಿಶ್ರಾಂತ್ ಚಕೂರ್ತಿ ಅವುಗಳನ್ನು ಸಾಲ್ವ್ ಮಾಡ್ತೀನಿ ಮತ್ತೆ ಮುಂದೆ ಹೋಗ್ತೇನೆ ಮತ್ತೆ ಚೆಕ್ ಕೊಟ್ಟೇನೆ ಯಾಕೆ ಚೆಕ್ ಹೋಗಬೇಕು ಸುಮ್ಮನೆ ಹೋಗ್ಬಿಟ್ರು ಆಗಲ್ಲ ಇಪ್ಪತ್ತೈದು ಸೌಕ ಮೂರು ತಿನ್ಸಿ ಹಂಗಾಗುದಿಲ್ಲ ಹಾಗಾಗುದಿಲ್ಲ ಯಾಕಂದ್ರೆ ಬ್ರಹ್ಮಸೂತ್ರ ಅಭ್ಯಾಸ ಮಾಡೋ ನಾ ಹಂಗ್ಬಿಟಂಗ್ ಯಾಕೋ ನೀವು ಸರಿಯಾಗಿ ಹೇಳಿಲ್ಲ ಬಿಡಿ ಏನ್ ಹೇಳೋ ಪದ್ಧತಿಯನ್ನು ಬೇರೆ ಒಂಥರ ಮಾಡ್ಬಿಟ್ರೆ ಬ್ಯಾಡ್ ಬಿಡು ಹಾಂಗ ನಾನು ಎಲ್ಲ ಮಾಡಿದೆ ಈ ಹುಡುಗರಂತ ವಿ ಸ್ವಾಮಿ ಎಲ್ಲ ಇಮ್ರಾನ್ ಖಾನ್ ಬಾಲಿಂಗ್ ಇಮ್ರಾನ್ ಖಾನ್ ಅಂತ ಹೋಗಿದ್ದ ಪಾಕಿಸ್ತಾನ ಇಷ್ಟು ಫಾಸ್ಟ್ ಬಾಲಿಂಗ್ ಹೋಗ್ತಿದ್ದಾವ ಅಂದ್ರೆ ಬ್ಯಾಟಿಗೆ ಒಂದು ಬಾಲ್ ಬರ್ತಿದ್ದ ಮುಂದೆ ಹೋಗ್ತಿದ್ದು ಹಿಂದೆ ಹೋಗ್ತಿದ್ದು ತಲೆಮೇದಲ್ಲೇ ಹೋಗ್ತಿದ್ರು ಆ ಬ್ಯಾಟ್ ಬ್ಯಾಟ್ಸ್ಮನ್ ಈಗ ಬಾಲ್ ಸಿಗತಾನೆ ಇರಲಿಲ್ಲ ಹೀಗಾಗಿ ಸ್ಕೋರಿಂಗ್ ಆಗ್ತಿರ್ಲಿಲ್ಲ ಬೌನ್ಸ ಜಾಸ್ತಿ ಯಾವಾಗ ಬೌಂಶ ಜಾಸ್ತಿ ಅದಕ್ಕೆ ಇಮ್ರಾನ್ ಖಾನ್ ಬಾಲಿಂಗ್ ಆದಿ ಎಲ್ಲ ಕೇಳಿಸ್ತೇನೋ ನಿಜ ಆದ್ರೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಸಿಗಿಲ್ಲ ನಾವು ನಮ್ಗೇನು ಅಲ್ಲಿ ಹೇಳಿದ್ದು ಅಂತ ಇವರು ಅಂತ ಈಗ ಏನ್ ಮಾಡ್ಬೇಕು ನಾನು ಮಾಡೋ ಕೆಲಸ ಮಾಡ್ತೀನಿ ಹೋದವ್ರಿಗೆ ಹೋದ್ತೋ ಹೋಗದಿದ್ದವ್ರಿಗೆ ಬಳಗ ಕೆಳಗೋತ ಅವ್ರಿಂದ ಎರಡೂವರೆ ವರ್ಷ ಇರ್ತಾರೆ ತೋರಿಸ್ತಿಲ್ಲ ನೀವು ಈಗ ಎಲ್ಲ ಪಿ ಎಚ್ ಮುಗಿಸ್ ಹೋಗ್ಬಿಡೋ ಆದ್ರಿಂದ ಅವ್ರು ನಡೀತ ಎರಡೂರಿ ಕೋರ್ಸ್ನ ಮತ್ತೆಲ್ಲ ರಿಟೇಲ್ ಆಗಿ ತಗೋತಿ ಮತ್ತೆ ಕೋರ್ಸ್ನಾಗ ಇನ್ನೊಂದ್ಸಲ ಸಂದರ್ಶನ ತಗೋತೀವಿ ಚಿಂತೆ ಮಾಡ್ಬೇಡಿ ಅದು ಪೋರ್ಷನ್ ಅದ ಆ ಪೋರ್ಷನ್ ಇನ್ನೊಂದ್ಸಲ ಬರ್ತೀವಿ ಮತ್ತೊಂದ್ಸಲ ತಗೊಂಡ್ ಎಂತನೇ ಮಾಡ್ಬೇಡಿ ಬೇರೆ ಕೆಲಸನೇ ಇಲ್ಲ ಎರಡೂರು ವರ್ಷ ನೀವು ನೀವು ಅಂತ ಹೇಳುದದ ನಾವು ಅದನ್ನ ಹೇಳ್ಕೊಡೋದು ಅಷ್ಟೇ ಹೇಳ್ಕೊಡ್ರಿ ಹೇಳ್ಕೊಡ್ತೀವಿ ಅದಕ್ಕೆ ಇವರು ರಮಣ ಮಹರ್ಷಿಗಳು ಬಹಳ ಸುಂದರವಾಗಿ ಹೇಳ್ತಾರೆ ಏನು ಅಂದ್ರೆ ಅದು ಏನ್ ಇದೆಯೋ ಅದು ಸತ್ ಸ್ವರೂಪ ಆತ್ಮ ಇತಿ ಸಿದ್ಧೇತ ಎನ್ನುವುದು ಸತ್ಯ ಸತ್ಯ ಚಿದಾತ್ಮ ಈ ಸತ್ಯ ಸಚ್ಚಿತ್ತ ಆನಂದ ಆತ್ಮನೇ ವಿವಿಧ ಆಕೃತಿಶ್ಚಿತ್ ಈ ಮಣ್ಣೆ ಅನೇಕ ಘಟ್ಟಗಳು ಆದಂತೆ ರಿಪೀಟ್ ಅಂತೆ ಅದನ್ನು ಸಪ್ರೇಟ್ ಮಾಡಿಬಿಡಿ ಅಂತೆ ಅವುಗಳದೇ ಒಂದು ಸಂತೆ ಅಂತೆ ಕಂತೆಗಳ ಸಂತೆ ಅದರೊಳಗೆ ಜೀವನಿದಾನಂತೆ ಎಲ್ಲಿದ್ದಾನೆ ಜೀವ ಅಂತೆ ಕಂತೆಗಳ ಒಂದು ಸಂತೆಯಲ್ಲಿ ಜೀವನಿದ ನಂತೆ ಆದರೆ ಇವನು ಸ್ವರೂಪದಲ್ಲಿ ಸಚ್ಚಿದಾನಂದ ಮಾತ್ರ ನಂತೆ ಮಾತ್ರ ನಂತೆ ಅಲ್ಲ ಸಚ್ಚಿದಾನಂದ ಮಾತ್ರ ಎಲ್ಲ ಕಡೆಗೆ ಅಂತೆ ಹಾಕೊಂಡ್ರು ಹೋಗ್ಬಿಟ್ರೆ ಸಮಯ ನೀವು ಹೇಳಿದ್ರಲ್ಲ ಆತ್ಮ ನಮ್ಗೆ ಗೊತ್ತಾಕ್ ಏನ್ ಗೊತ್ತಾತ ಒಳಗಿದೆ ಅಂತೆ ಅಂತೆ ಅವನು ಇನ್ನೊಬ್ಬರು ಇನ್ನೂ ಸಂಜಾತನು ಅದು ನಾನೇ ಅಂತೆ ಇದು ಅಂತೆ ಕಂತೆ ಅಲ್ಲ ಇದು ವಾಸ್ತವಿಕತೆ ಸತ್ಯ ಚಿದಾತ್ಮ ವಿವಿಧ ಆತ ಸಿದ್ಧೇತ ಪೃಥಕ ಸತ್ಯಚಿತ ನ ಭಿನ್ನ ಆ ಸಚ್ಚಿತಾನಂದ ಆತ್ಮನನ್ನು ಹೊರತುಪಡಿಸಿ ಇವು ಬೇರೆ ಇಲ್ಲ ನೋಡಿ ಸ್ವಲ್ಪ ಮಣ್ಣನ್ನ ಹೊರತುಪಡಿಸಿ ಮಡಿಕೆ ಬೇರೆ ಇದೆಯಾ ಚಿನ್ನವನ್ನು ಹೊರತುಪಡಿಸಿ ಆಭರಣ ಬೇರೆ ಇದೆಯಾ ನ ಭಿನ್ನ ಹಾಗೆಯೇ ಸಮಸ್ತ ಜಗತ್ತು ಮತ್ತು ಈಶ್ವರ ಈ ಪ್ರಪಂಚ ಆತ್ಮನನ್ನು ಬಿಟ್ಕೊಟ್ಟು ಬೇರೆ ಇಲ್ಲ ಸ್ವಲ್ಪ ಓದಿದವರು ಹೇಳ್ತೇನೆ ಇದೇ ಸ್ಟೇಟ್ಮೆಂಟ್ ಅನ್ನ ಎರಡು ಕಡೆಗೆ ಉಪಯೋಗ ಮಾಡಿ ಬರ್ತದೆ ಈಶ್ವರನ್ನು ಹೊರತುಪಡಿಸಿ ಜಗತ್ತು ಬೇರೆ ಇಲ್ಲ ಅನ್ನುವ ಈ ಸ್ಟೇಟ್ಮೆಂಟ್ ಅನ್ನ ಎರಡು ಅರ್ಥದಲ್ಲಿ ವಿವರಿಸಲಿಕ್ಕೆ ಬರ್ತದೆ ಒಂದು ಅರ್ಥ ಎಲ್ಲವೂ ಈಶ್ವರ ಸ್ವರೂಪವೇ ಆಗಿದೆ ಇದು ಒಂದು ಅರ್ಥ ಎಲ್ಲವೂ ಈಶ್ವರ ಸ್ವರೂಪ ನೋಡಿ ಹೆಣ್ ಸಂಪತ್ತು ನೋಡಿ ಆದ್ದರಿಂದ ಎಲ್ಲೆಲ್ಲಿಯೂ ಇರುವುದು ಈಶ್ವರನೇ ಆದ್ದರಿಂದ ಈಶ್ವರನನ್ನ ಎಲ್ಲಿಯಾದರೂ ಕೂಡ ನಾವು ಕಾಣಬಹುದು ಆದ್ದರಿಂದ ಯಾವ ರೂಪದಲ್ಲಾದರೂ ಈಶ್ವರನನ್ನ ಸ್ವೀಕಾರ ಮಾಡಬಹುದು ಆದ್ದರಿಂದ ಎಲ್ಲ ದೇವತೆಗಳು ಈಶ್ವರನೇ ಆದ್ದರಿಂದ ಎಲ್ಲ ದೇವಸ್ಥೆಗಳು ಆ ದೇವಸ್ಥಾನಗಳು ಕೂಡ ಇವು ಯೋಗ್ಯ ಎಲ್ಲಿ ಫಿಲಾಸಫಿ ಎಲ್ಲಿ ಬಂದು ನೋಡಿದ್ರೆ ನಿಮಗೆ ಕಾಣಲಿಲ್ಲ ನಾಮರಹಿತನಾದ ಸಚ್ಚಿದಾನಂದ ಆತ್ಮನನ್ನ ನಾವು ಎಲ್ಲಿ ಪ್ರಸರಿಸಿದ್ವಿ ಒನ್ಲಿ ಹಿಂದೂ ಫಿಲಾಸಫಿ ಕ್ಯಾನ್ ಡೂ ದಿಸ್ ನೋ ಅದರ ಫಿಲಾಸಫಿ ಬೇರೆ ಇನ್ನು ಯಾವ ಧರ್ಮದಲ್ಲಿಯೋ ಯಾವ ಧರ್ಮದ ಮಾರ್ಗದರ್ಶನದಲ್ಲಿಯೋ ಯಾವುದೇ ಪ್ರಕಾರವಾದ ಚಿಂತನೆಯಲ್ಲಿಯೂ ಕೂಡ ಈ ಕ್ರಮ ಇಲ್ಲ ಅವನ ನಿರಾಕಾರ ನಿರ್ಗುಣನೂ ಹೌದು ಅವನು ಸಾಕಾರ ಸಗುಣನೂ ಹೌದು ನಾಮರಹಿತ ರಾಮರಹಿತನೂ ಹೌದು ಶಬ್ದರಹಿತನೂ ಹೌದು ಎಲ್ಲ ಶಬ್ದಗಳು ಅವನಿಗೆ ಸೇರಿತೆ ಅದು ಕೂಡ ಸತ್ಯ ಚಂದನ ಅವನಿಗೆ ಹಸಿವು ನೀಡಿಕೆಗಳೇ ಇಲ್ಲ ಎಲ್ಲರೂ ಎಲ್ಲರ ಹಸಿವು ನೀಡಿಕೆಗಳು ಅವನವೇ ಕಿಂಭ್ಯಂ ಕಿಂ ಅಭೋಕ್ತವೂಯಂ ಕಿಂಭೋಕ್ತವ್ಯಂ ಆತ್ಮ ಏನ್ ತಿಂತದ ಭೋಕ್ತವ್ಯಂ ಕಿಂ ಏನಿಲ್ಲಪ್ಪ ಹೊಟ್ಟೆನೇ ಇಲ್ಲ ಅದು ಎಂದ್ರೆ ಆತ್ಮ ಅವನು ಕಿಂ ಅಭೋಕ್ತವ್ಯಂ ಯಾರ್ಯಾರು ಏನೇನು ತಿಂತಾರೋ ಅದಷ್ಟು ಆತ್ಮನ ತಿಂತ ನಿರ್ಗುಣನ ಹೌದು ಸಗುಣನ ಹೌದು ಹನ್ನೆರಡನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ ಹ್ಮ್ ಸಾಕಾರ ಭಕ್ತಿ ಶ್ರೇಷ್ಠವು ನಿರಾಕಾರ ಭಕ್ತಿ ಶ್ರೇಷ್ಠ ಇವನೆಲ್ಲ ತಿಳ್ಕೊಂಡು ಆಮೇಲೆ ಭಾಗವತಕ್ಕೆ ಹೋಗುತ್ತಾರೆ ತಿಳ್ಕೋ ನಿರ ತಿಳ್ಕೊಂಡು ಭಾಗವತಕ್ಕೆ ಹೋಗಿ ಅವಾಗ ಭಾಗವತ್ ಸಲ ಆಗ್ತಾಗುತ್ತೆ ಭಾಗವತ ಅಂದ್ರೆ ಏನದು ಅದು ಇನ್ನೊಂದು ಅದು ಇನ್ನೊಂದು ಇನ್ನೊಂದು ಮಹಾ ಉಪನಿಷತ್ತು ಬ್ರಾಧಾರಣಿಕ ಚಾಂದೋಕ್ಯ ಅಂತ ನಾವೇನ್ ಕರಿತೀವಿ ಇವೆಲ್ಲ ದೀರ್ಘ ದೀರ್ಘಕಾಲ ಅಧ್ಯಯನದ ಉಪನಿಷತ್ತುಗಳು ಕಡಿಮೆ ಕಡಿಮೆ ಪ್ರತಿನಿತ್ಯ ಎರಡು ಕ್ಲಾಸಿನಂತೆ ನಿಮಗೆ ಮೂರರಿಂದ ನಾಲ್ಕು ವರ್ಷ ಬೇಕು ಒಂದು ಉಪನಿಷತ್ತು ಇವುಗಳೆಲ್ಲದರ ಆಪ್ ಭಾಗವತ ಮಾಡಿಬಿಡ್ತಾರೆ ಅದ್ರಲ್ಲಿ ಹೇಳ್ತಾರೆ ಎಲ್ಲೇನ್ ಮಾಡ್ತದಂತ ಅನ್ ಮಾಡ್ತಾರಂದ್ರೆ ಆ ಭಾಗವತದಲ್ಲಿ ಕೆಲವು ಕಥೆಗಳ ಸಂದರ್ಭ ಬಂದಾಗ ಬಂಗಾರ ತಂದ್ಕೊಡ್ಬೇಕು ಅಂತಿರ್ತದೆ ಶೀರೆಗಳನ್ನ ತಂದ್ಕೊಡ್ಬೇಕು ಅಂತಿರ್ತದೆ ಹಣ ಕಂದು ಬಿಡ್ಬೇಕು ಅಂತಿರ್ತದ ಅದನ್ನು ಮೆರವಣಿಗೆ ಮಾಡಬೇಕು ಅಂತ ಅಂತ ಭಾಗಗಳನ್ನ ಮಾತ್ರ ಆಯ್ದುಕೊಂಡು ಏಳನೇ ತಾರೀಕು ಈ ಸೇವಾ ಎಂಟನೇ ತಾರೀಕು ಈ ಸೇವಾ ಒಂಬತ್ತ ತಾರೀಕು ಈ ಸೇವಾ ಅಂತ ಬೆಳಗಿನ ಸಂತಕ ಆ ಕುರಿಗಳಿಗೆ ತಿಳಿಸಿ ಬೆಳೆಸಿದಂಗೆ ತಿಂಡಿ ಮಧ್ಯಾಹ್ನ ಊಟ ಕಾಫಿ ಚಾಟ್ ಕುಡಿಸಿದ್ದೆ ಕುಡಿಸಿದ್ದು ತಿಳಿಸಿದ್ದ ತಿಳಿಸಿದ್ದು ಕುತ ಕೇಳ ತುಕಡಿಸದೆ ಕೇಳ ತುಕಡಿಸಿದ ಕೇಳ ನಿದ್ದೆ ಮಾಡ್ಕೋದು ಕೇಳ ಅಂತ ಅಂತ ಕೇಳ ಇದು ಇದು ಭಾಗವತ ಕಥ ಅರ್ಥ ನಡ್ ನಡುವಷ್ಟು ಭಜನೆಗಳು ನಡ್ನಡು ಇಷ್ಟು ಕೀರ್ತನೆಗಳು ಆಮೇಲೆ ಇವರು ಹಾರ್ಮೋನಿಯಂ ಅವು ಕ್ಯಾಶಿಯಂ ಅಂತ ಬಂದ ಡಿಜಿಟಲ್ ಎಲ್ಲ ಸೊ ಕೀಪೋರ್ಡ್ ಅವು ಕೀಪೋರ್ಡ್ ಅವು ಕುಣಿಯೋರು ಅವರೆಲ್ಲ ಇವರು ನೂರು ಇನ್ನೂರು ಐನೂರು ರೂಪಾಯಿ ತಗೊಂಡವ್ರೆ ನೂರು ಇನ್ನೂರ ಐನೂರ ಬ ತಗೊಂಡವ್ರು ಅವ್ರೆ ಅವ್ರು ಯಾರಾದ್ರೂ ಸಡನ್ ಆಗಿ ಹದಿನೈದು ಹಿಂಗ ಹಿಂಗ ಮಾಡ್ತಾರೆ ಅವರೆಲ್ಲೂ ಐನೂರು ಇಪ್ಪತ್ತು ತಗೊಂಡೋ್ರೆ ಈಗ ಒಳಗಿನ ಕಿಬಿಕ್ಕೆಲ್ಲ ಬಿಡಿಸ್ಲಿಕ್ಕೆ ನನ್ಗೆ ಗೊತ್ತದೆ ನಾನು ನೋಡಿದ್ದೀನಿ ಅವ್ರನ್ನೆಲ್ಲ ಇದು ಭಾರತವಾಗಿ ಇಷ್ಟ ರೋಗ ಅಂತ ತಿಳ್ಕೋಬಿಡ್ರೆ ಇದು ಅಮೆರಿಕದಲ್ಲೂ ರೋಗ ಇದೆ ಲಂಡನ್ದಲ್ಲಿ ರೋಗ ಇದೆ ಇವನ್ ಯಾರು ಅನಿಸ್ತಾರೆ ಮುರಾಲಿ ಈ ಮುರಾಲಿ ಬಾಪು ಲಂಡನ್ದೊಳಗೆ ಹದಿನೈದು ದಿವಸ ಮಾಡಿದ ರಾಮಕಥ ರಾಮಕಥಾ ಏನಂತ ರಾಮಕಥಾ ರಾಮನಿಲ್ಲ ರಾಮಕಥ ಅವರೆಲ್ಲ ಅದೆಲ್ಲ ಮಾಡಿಕ್ಕೆ ಹೋಗುದು ರಾಮಕಥ ನಾನು ಹೂವು ಅಟೆಂಡ್ ಆಗಿದ್ದೀನಿ ಆ ರಾಮಕಥ ಲಂಡನ್ ಅವರು ಅಲ್ಲೂ ನೀವು ನಮ್ಮ ತೆಲ್ಲ ಬಿಡ್ತಲ್ಲ ಲಂಡನ್ದು ಎಂಬತ್ತು ಸಾವಿರ ಜನ ರಾಮಕಥಾ ಕೇಳಿ ಬರೋಡಾದ ಮೂರು ಲಕ್ಷ ಜನ ಅಸಾರಾಮಗೆ ಇವತ್ತಿನ ತನಕ ಐವತ್ ಸಾವಿರದ ಒಳಗೆ ಯಾರೂ ಇಲ್ಲ ಎಲ್ಲರೂ ಇಲ್ಲ ಎಲ್ಲ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಜನ ಅಷ್ಟು ಮಂದಿಗೂ ಊಟ ಮತ್ತೆ ಕಥ ಒಂದ್ ತಾಸು ಒಂದೂರು ತಾಸಿಂದಲ್ಲ ಎಂಟು ತಾಸು ಕಥ ನಿಮ್ಮಲ್ಲಿ ಬಂದಿದ್ರು ನೋಡ್ರಿ ಬೆಂಗಳೂರಿನಲ್ಲಿ ಬೆಂಗಳೂರು ಅಸಾರಾಮ ಬಂದಿದ್ರು ಮತ್ತೆ ಇನ್ನೊಬ್ಬರಿದ್ದರು ಅವರು ಪ್ರಸಿದ್ಧ ಹರಿಕಥ ಅವರು ಬಂದಿದ್ರು ಚಾಮರಾಜಪೇಟೆಯೊಳಗೆ ಮಾಡಿದ್ರು ಆ ಶಂಕರ ಮಾಡಿದವಾಗೆಲ್ಲ ಹಾಕಿದ್ದೀವಿ ಚೋಡ್ದು ಕರ್ನಾಟಕ ರೋಗ ಇವರಿಗೆ ಕೊಡೋದು ಗೊತ್ತಿಲ್ಲ ಇವರಿಗೆ ತಗೊಂಬುದು ಗೊತ್ತಿಲ್ಲ ಎಲ್ಲ ನಮ್ಮಂತ ಹೇಪಡೆಗಳು ಏನು ಹಣ ಕೇಳ್ತೇನೆ ಏನು ಕೇಳಲ್ಲ ಅವ್ರು ಬನ್ರಿ ಹೆಂಗ್ ಹೆಂಗೆ ಬಳಕೊಂಡೋಗ್ತಾರೆ ಇನ್ ಕ್ರೋರ್ಸ್ ದೆ ಕಲೆಕ್ಟ್ ಮನಿ ಇನ್ ಕ್ರೋರ್ಸ್ ಅಷ್ಟು ಭರ್ಜರಿ ಇದು ಹರಿಕಥ ಆಯ್ತಾ ಗೊತ್ತಾಯ್ತು ರಾಮಕಥ ಹರಿಕಥ ಅವ್ರ ಆ ಅಂತ ಅಂತ ಸಿಚುವೇಷನ್ ಏನ್ ಕ್ರಿಯೇಟ್ ಆಗ್ತದೆ ಆ ಭಾಗವನ್ನು ಮಾತ್ರ ಕತೆ ಹೇಳ್ತಾರೆ ಏಳು ದಿವಸ್ತವೆ ಹೆಂಗ್ ಮುಗಿಸ್ತಾರ ಕೇಳಿದ್ರು ಅದಕ್ಕೆ ಕೇಳಿದೆ ಹೆಂಗ ಮುಗಿಸ್ತಾರೆ ಏಳು ದಿವಸ್ತಾರೆ ಹೊತ್ಕೊಂಡು ಹೋಗ್ತಾರೆ ಇದೆಲ್ಲ ನನಗೆ ಹೇಳ್ತೇನೆ ನಮ್ಮ ವಿಷ್ಣು ಸ್ವರೂಪ ನಂದ ಇದ್ದಾನ ನಮ್ ಫ್ರೆಂಡ ನಿನ್ನೆ ಮಾತಾಡಿದವಲ್ಲ ಏನು ಇದೆಲ್ಲ ನೀ ಮಾಡ್ಲಿಕ್ಕಿ ಅಂದ್ರೆ ಇದು ಹಿಂಗೆ ಇದು ಹಿಂಗೆ ಅಂದ ನಾವು ನಾವು ಈ ಸಮುದ್ರ ಬದಿ ಕುಡಿಬೇಕಂದ್ರೆ ನಾವು ಹಿಂಗೇ ಮಾಡ್ಕೊಂಡೇ ಇರ್ಬೇಕು ನೀವು ಉಪನಿಷತ್ತು ಭಗವದ್ಗೀತೆ ಮಾಡ್ಕೊಂಡು ಮಾಡ್ಕೊಂಡು ಏನ್ ಮಾಡಿದ್ರಿ ನೀವು ನೀವು ಏನ್ ಮಾಡಿದ್ರಿ ಅದನ್ನ ಬರೀ ಒಂದ್ ವರ್ಷ ಮಾಡಿ ಮುಗಿಸ್ಬಿಟ್ಟಲ್ಲ ನೋಡಿ ಎಷ್ಟು ಆಶ್ರಮ ಆಗ್ಯಾವ ಎಷ್ಟು ಭಕ್ತ ಇರ್ತಲ್ಲ ನೋಡಿ ಲಕ್ಷ ಲಕ್ಷ ಜನ ಭಕ್ತರು ಅದಕ್ಕೆ ಅಂದ್ರೆ ಚೇತನ ನಿನಗೆ ನೀ ಎಲ್ಲಿ ರೀತಿ ಅಲ್ಲೇ ಕಳಿಸ್ಬಿಡ್ತೇನೆ ಬ ಚೇತನಿಗೆ ಮದ್ದಲ್ಲಿ ಭೂಗದ್ ಬೇಡ ಇಲ್ಲ ಇಲ್ಲೂ ಕಳಿಸ್ಬೇಡ್ರಿ ವೃಂದಾವನ ಕಳಿಸ್ಬೇಡ್ರಿ ನಿಮ್ಮ ಹತ್ರನ ಇಟ್ಕೊಡ್ರಿ ಹೇಳ ಕೆಟ್ಟ ಹೋಗ್ತ ಆಗ ಹಿಂಗ್ ಹೇಳಿದ್ರೆ ಅರ್ಥ ಆಗ್ಬೋದು ನಾ ಏನ್ ಮಾಡಿ ಹೇಳ್ತೋಗ್ತೀಯೋ ಬ್ಯಾಡೋ ಎಲ್ಲರೂ ರಾಂಗ್ ಟ್ರಿಪ್ ಹಾಕ್ತಾರೆ ಏನಿದೆ ಸೊ ಈ ಬ್ರಹ್ಮಸೂತ್ರಗಳು ಏನು ನೀವು ಅಭ್ಯಾಸ ಮಾಡಿದ್ರಿ ಆ ಬ್ರಹ್ಮಸೂತ್ರ ಅಧ್ಯಯನ ಬೃಹದಾರಣಿಕ ಚಾಂದೋಗೋಗ್ಯ ಅಧ್ಯಯನ ಮತ್ತು ಭಾಗವತ ಅಧ್ಯಯನ ನೀವು ರಿಯಾಲಿಟಿ ಒಳಗೆ ಕಂಪೇರ್ ಮಾಡಿದ್ದಾರೆ ಶಂಕರಭಟ್ ಅಗ್ನಿಹೋತ್ರಿ ವಾಸ್ ಅ ಗ್ರೇಟ್ ಅದ್ವೈತ ವೇದಾಂತಿ ನಾವುದ ಆದ್ರೆ ಪ್ರತಿನಿತ್ಯವೂ ಕೂಡ ಭಾಗವತ ಓದದ ಅವರ ಸಮಯ ತೆಗೆತಿದ್ದ ಅವರ ದೇಹ ಪ್ರಾಣ ಬಿಡುವಾಗ ಕೂಡ ಒಂದು ಕೈಯಲ್ಲಿ ಭಾಗವತ ಗ್ರಂಥ ಇತ್ತು ಇನ್ನೊಂದು ಕೈ ಆ ಭಾಗವ ಗ್ರಂಥದಲ್ಲಿ ನಾನು ಅಲ್ಲೇ ನೀವು ಕಲ್ಪನಾ ಮಾಡಿಕೊಳ್ಳಿ ಎಷ್ಟೊಂದು ವ್ಯಾಲ್ಯೂ ಇದೆ ಅದಕ್ಕೆ ಭಾಗವತ ಹಾರಿಮೌಲ್ಯ ಹಾರಿಮೌಲ್ಯ ಕೇಳ್ದು ಅಂದ್ರೆ ಏನಂದ್ರೆ ವೇದಾಂತದ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದ್ರೆ ಅದೊಂಥರ ಏನಾಗ್ತದೆ ರಾಂಗ್ ಟ್ರಿಪ್ ಇಲ್ಲ ರಾಂಗ್ ಟ್ರ ವೇದಾಂತ ಇದ್ದವನ್ನ ರಾಂಗ್ ಅಷ್ಟೇ ಹೇಳ್ಬೋದು ಇಟ್ಸ್ ನಥಿಂಗ್ ರಾಂಗ್ ನಾವು ನಾವು ನಾವು ಕರ್ನಾಟಕದಲ್ಲಿ ಸ್ವಲ್ಪ ಇದ್ರೊಳಗೆಲ್ಲ ಜಾಂಡ್ರು ನಾವು ನಾವು ಅಷ್ಟೊಂದು ಪ್ರಮಾಣದಲ್ಲಿ ಹಣದ ಹಿಂದೆ ಆಗಲಿ ಅಥವಾ ನೇಮ್ ಅಂಡ್ ಫ್ರೇಮ್ ಹಿಂದೆ ಆಗಲಿ ನಾವು ಹೋಗೋದಿಲ್ಲ ನಾವು ಸಬ್ಜೆಕ್ಟ್ ಹಿಂದೆ ಹೋಗ್ತೇವೆ ಸಬ್ಜೆಕ್ಟ್ ಪ್ರತಿಪಾದನೆ ಮಾಡೋದು ಸ್ವಲ್ಪ ಆಂಧ್ರದಲ್ಲಿ ಈ ನೇಮ್ ಅಂಡ್ ಫ್ರೇಮ್ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ ತಮಿಳ್ನಾಡಿನಲ್ಲಿ ನೇಮ್ ಅಂಡ್ ಫೇಮ್ ಬಿಟ್ರೆ ಇನ್ನೊಂದು ಏನು ಇಲ್ಲ ನಾರ್ತ್ ಅಲ್ಲಿ ಇದು ಇದು ಇದೆ ಆಧ್ಯಾತ್ಮದ ಗಂಧ ಕೂಡ ಇಲ್ಲ ದ್ವಾರಿಕಾ ಶಂಕರಾಚಾರ್ಯ ಜಗಳಾಡ್ತಾರೆ ಸಿಕ್ಕಾಪಟ್ಟೆ ಇಷ್ಟು ಮನಸ್ಸು ಬೀಜ ಆಗ್ತದೆ ಟೂರಿ ಸಂಜೆ ಆದರೆ ನಿಶಿತ್ತ ಸಣ್ಣ ಮಕ್ಕಳವನ್ನು ಮಾಡ್ತಾರೆ ಸ್ಪಿರಿಚುಲಿಟಿ ಅನ್ನೋದು ಎಲ್ಲ ಹೋಯ್ತು ನಂಗೆ ಗೊತ್ತಿದೆ ಆದ್ರಿಂದ ನಾವು ಬರೋಣ ಸಬ್ಜೆಕ್ಟ್ಗೆ ಬರಕ್ ಬರೋರು ವಾಲ್ವ್ಯಮ್ಸ್ ನೋಡ್ ಸೇರಿ ಅವ್ರೆ ಬಂದಲ್ಲ ಎಷ್ಟು ವಾಲ್ವ್ಯಮ್ಸ್ ಇವೆ ಎಲ್ಲ ವಾಲ್ಯಮ್ ಹೋಗಿ ಮುಖ್ಯ ನೋಡ್ರಿ ಮಮ್ಮಾಜಿ ಒಟ್ಟು ಭಾಗವತ ವಾಲ್ಯೂಮ್ಸ್ ಇನ್ನೂ ತರಿಸ್ಕೊಳ್ತಿರ್ ಕಲ್ಯಾಣ ಇನ್ನೂ ಇನ್ನೂ ತರಿಸ್ಕೋರು ಗೊತ್ತಿಲ್ವಾ ಅವ್ರಿಗೆ ಕೇಳಿ ಆನೆಸ್ಟ್ ಐಲಿಂಗ್ ಯು ಐ ಆಮ್ ನಾಟ್ ಎ ಐ ಆಮ್ ನಾಟ್ ಎ ಭಾಗವತ ಫಾಲೋವರ್ ನನಗೆ ಅದರಲ್ಲಿ ಗಾಂಧಿ ಕೂಡ ಗೊತ್ತಿಲ್ಲ ಹೇಳ್ತಾರೆ ಭಾಗವತ ಭಾಗವತ ಫಿಲಾಸಫಿ ಭಾಗವತ ಫಾಲೋವರ್ಸ್ ಅಂತ ಹೇಳ್ಕೋತಾರೆ ಈ ಪೂರ್ಣ ವಿದ್ಯಾನ ಕೈಗೊಳ್ಳಿ ಸಿಕ್ಕಿರುವಾಗ ಅಲ್ಲಿ ನನಗೆ ಯಾರು ಸಾಧಕ ಏನ್ ಮನಸ್ಸಾಗುತ್ತೆ ಸೊ ಸತ್ಯ ಚಿದಾತ್ಮ ವಿವಿಧ ಆಕೃತಶ್ಚಿತ ಸಿದ್ಧೇತ ಪೃಥಕ್ ಸತ್ಯಚಿತ ಭಿನ್ನ ಹೌದು ಸತ್ಯವನ್ನ ಬಿಟ್ಕೊಟ್ಟು ಸಚ್ಚಿದಾನಂದ ಆತ್ಮನನ್ನ ಬಿಟ್ಕೊಟ್ಟು ನಿಮಗೆ ನಿಮಗೆ ಲಭ್ಯ ಇರುವ ಯಾವ ಆಕಾರಗಳೇ ಆಗಲಿ ಅವೆಲ್ಲವೂ ಬಿಟ್ಕೊಟ್ಟು ಬೇರೆ ಇರ್ಲಿಕ್ಕೆ ಸಾಧ್ಯವು ರಾಮನ ಅಸ್ತಿತ್ವವನ್ನು ಮೈನಸ್ ಮಾಡಿದ್ದಾದ್ರೆ ಸುಮ್ಮನೆ ಕಥಾವಾಗದೇ ರಾಮನ ಅಸ್ತಿತ್ವವನ್ನು ಮೈನಸ್ ಮಾಡಿದ್ದಾದ್ರೆ ದಶರಥನಿಗೂ ವ್ಯಾಲ್ಯೂ ಇಲ್ಲ ಕೌಶಲ್ಯಿಗೂ ವ್ಯಾಲ್ಯೂ ಇಲ್ಲ ಸೀತೆಗಂತೂ ವ್ಯಾಲ್ಯೂ ಇಲ್ವೇ ಇಲ್ಲ ಭರತ ಶತ್ರುಘ್ಞರಿಗೂ ಬೆಲೆ ಇಲ್ಲ ಹೌದು ರಾವಣರಿಗೂ ಬೆಲೆ ಇಲ್ಲ ಈಗ ರಾವಣನ ಮರ್ದನ ಯಾರಿಂದ ಆಯಿತು ರಾಮನ ಮತ್ತು ರಾಮನ ಸಿಂಪಲ್ ಆಗಿ ನೋಡಿ ಕಥಾಭಾಗದಲ್ಲಿ ಕೂಡ ಎಷ್ಟು ಫಿಲಾಸಫಿ ಅದೇ ಪ್ರಕಾರ ಕೃಷ್ಣ ಕೃಷ್ಣನ ಬಿಟ್ಟುಕೊಟ್ಟು ಗೋಪಿಕಿಯರಿಲ್ಲ ಕೃಷ್ಣನಗೂ ಬಿಟ್ಟುಕೊಟ್ಟು ವಸುದೇವ ಇಲ್ಲ ಕೃಷ್ಣನ ಬಿಟ್ಟುಕೊಟ್ಟು ದೇವಕಿ ಇಲ್ಲ ಕೃಷ್ಣನ ಬಿಟ್ಟುಕೊಟ್ಟು ಕಂಸ ಇಲ್ಲ ಕೃಷ್ಣನ ಪಾತ್ರ ಇಲ್ಲದೆ ಹೋದ್ರೆ ದುರ್ಯೋಧನೆಗೂ ಬೆಲೆ ಇಲ್ಲ ಧೃತ್ರಾಷ್ಟ್ರನಿಗೂ ಬೆಲೆ ಇಲ್ಲ ಯುಧಿಷ್ಠರ ಪಾಂಡವನಿಗೂ ಬೆಲೆ ಇಲ್ಲ ಎಲ್ಲರ ಕೇಂದ್ರೀಕೃತವಾದ ಶಕ್ತಿಯಲ್ಲಿ ದೊಡ್ಡ ಹರಿವೆ ಅಂತ ಕರಿತೀರಿ ಸಣ್ಣ ಘಟ ಅಂತ ಕರಿತೀರಿ ಚಿಕ್ಕ ಮಡಿಕೆ ಅಂತ ಕರಿತೀರಿ ಒಂದು ಕುಡಿಕೆ ಅಂತ ಕರಿತೀರಿ ಕಲೀರಿ ನೂರು ಕರೀರಿ ಲಕ್ಷ ಲಕ್ಷ ಹೆಸರಿಂದ ಕರೀರಿ ಆದ್ರೆ ಇವೆಲ್ಲವೂ ಕೂಡ ಏನನ್ನ ಆಶ್ರಯಿಸಿವೆ ಆ ಸತ್ತ ಚಿತ್ತ ಆನಂದವನ್ನು ಆಶ್ರಯಿಸಿದೆ ಬಿಟ್ಕೊಟ್ಟಿದ್ದೇನೆ ಇದೆಯಾ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಭೂಷಾವಿಕಾರಾಹ ಆಭರಣಗಳು ಅಂತ ಏನಿವೆಯೋ ಆ ಅನೇಕ ರೂಪ ಆಕಾರಗಳಿಂದ ಕೂಡಿದ ಆಭರಣಗಳು ಅವಷ್ಟು ಆಭರಣಗಳು ಹಿಮಸಂತಿ ಸತ್ಯಂ ವಿನ ಆ ಚಿನ್ನ ಎನ್ನುವ ಒಂದು ಸತ್ಯವನ್ನು ಹೊತ್ತು ಬಡಿಸಿ ಅವು ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ ಅರ್ಥ ಒಬ್ಬ ರಾಜನಿಗೆ ಮೂರು ಮಂದಿ ಮಕ್ಕಳಿದ್ರು ರಾಜ ಸತ್ವೋದ ಆಮೇಲೆ ಮಂತ್ರಿ ರಾಜಪರದ ವಿಲ್ ಅನ್ನ ಓದಿನ ಅದರ ಬಂದಿತ್ತು ಸ್ಥಿರ ಆಸ್ತಿಯಲ್ಲ ದೊಡ್ಡ ಮಗನಿಗೆ ಹೋಗಬೇಕು ಚಲ ಆಸ್ತಿಯಲ್ಲ ಮಧ್ಯಮ ಮಗನಿಗೆ ಹೋಗಬೇಕು ಮೂರನೇ ಮಗ ಮೈನರ್ ಆಗಿದ್ದರಿಂದಾಗಿ ಅವನಿಗೇನು ಕೇಳ್ತಾನೋ ಒಂದು ವಸ್ತುವನ್ನ ದೊಡ್ಡ ಮಗ ಕೊಡಬೇಕು ಎರಡನೇ ಮಗ ಒಂದು ವಸ್ತುವನ್ನು ಕೊಡಬೇಕು ಅವನು ಮೈನರ್ ಆಗಿರೋದ್ರಿಂದ ಅವನ ಅಷ್ಟೇ ನೀವು ಎಲ್ಲ ಈ ಸಹಿ ನಿಲ್ಲು ಬರೋದು ಮಂತ್ರಿ ಓದಿದ ದೊಡ್ಡ ಮಗ ಬಂದ ಹಾಗ ನನಗೆ ಸೇರಿದಂತಹ ಸ್ಥಿರ ಆಸ್ತಿ ಎಲ್ಲ ಕೊಟ್ಟರು ನೋಡಪ್ಪ ಈ ಕೋಟೆ ನಿಂದು ಈ ಪ್ಯಾಲೆಸ್ ನಿಂದು ಈ ಸಮರ್ ಪ್ಯಾಲೆಸ್ ನಿಂದು ಈ ದಿನ ಇದು ನಿಂದು ಇವನು ಬಂದ ಯಾರು ಎರಡನೇ ಮಗ ಅವನು ಕೇಳ್ಕೊಂಡ ನನ್ನ ಪಾಲಿಗೆ ಏನೇನು ಬರ್ತದೆ ಅದನ್ನು ನನಗೆ ಕೊಟ್ಟರು ನೋಡಪ್ಪ ನೀನು ಇಂಟಿಷ್ಟು ಕಿರೀಟಗಳು ನೀನು ಸೇರಿದ್ದು ಇಷ್ಟು ಬೆಲ್ಟ್ ಗಳಿಗೆ ಸೇರಿದ್ದು ಇಷ್ಟು ಖಟಗ ಇಷ್ಟು ಅಸ್ತ್ರಗಳಿಗೆ ಸೇರಿದ್ದು ಇವಷ್ಟು ನಿನಗೆ ಸೇರಿದ್ದು ಅವನ ಒಂದೂ ಕೊಡಬೇಡ ನೀನ್ ಎಲ್ಲವೂ ನೀನೇ ಇದ್ಗೋ ಅಂತ ಮಂತ್ರಿ ಇಬ್ಬರಿಗೂ ಡಿವೈಡ್ ಮಾಡಿ ಈ ಪಾಪ ಇದು ಸಣ್ಣದ ಬಂತು ಏಳು ವರ್ಷದ್ದು ಮತ್ತ ನನಗೇನ್ ಬರ್ತಾರೆ ನೋಡು ನಿನ್ ದೊಡ್ಡ ಅಣ್ಣ ಏನ್ ಕೊಡ್ತಾನೆ ಒಂದಿಸ್ಗೋ ನಿನ್ ಸಣ್ಣ ಅಣ್ಣ ಏನ್ ಕೊಡ್ತಾನೆ ಒಂದಿಸೋ ಅಷ್ಟೇ ನಿನ್ ನಮೂನಿ ಬ್ರಾಹ್ಮಣ ಬಚ್ಚ ಇದ್ದವ ನೀವು ಹೋಗ್ಬಿಟ್ಕೊಂಡು ರಾತ್ರೆ ಎಲ್ಲ ವಿಚಾರ ಮಾಡಿದ ಏನ್ ಕೇಳಬೇಕು ಇದೆಯ ಏನ್ ಕೇಳ್ಬೇಕು ಅಂತ ವಿಚಾರ ಮಾಡ ಆಮೇಲೆ ಬಂದ ದೊಡ್ಡ ಮಗನಂತ ದೊಡ್ಡ ಅಣ್ಣನಂತ ಬಂದ ಅಣ್ಣ ನಾ ಬಂದೇನಿ ನನಗೇನ್ ಕೊಡ್ತಿ ಕೊಡೋಣ ನೀ ಕೇಳ್ಬೇಕು ಇಷ್ಟಿದೆ ನನ್ನ ಹತ್ರ ಒಂದು ಕೇಳ ಪ್ಯಾಲಸ್ ಕೇಳುತ್ತೀ ಪ್ಯಾಲಸ್ ಒಂದ ಕೇಳಬೇಕು ಏನ್ ಕೇಳ್ತಿ ಕೇಳ ಪ್ಯಾಲಸ್ ನೀನೇ ಇದ್ರು ಸಮ್ಮರ್ ನೀನೇ ಇದ್ರು ವಿಂಟರ್ ಪ್ಯಾಲಸ್ ನೀನೇ ಇದ್ರು ನನಗೆ ಯಾವುದ್ರಲ್ಲೂ ರುಚಿನೇ ಇಲ್ಲ ಆಸಕ್ತಿನೇ ಇಲ್ಲ ಒಂದು ಮಾತ್ರ ನನಗೆ ಕೊಡ ನಿನ್ನ ಕೈಯಾಗಿ ಮುದ್ರ ಆಗಲ್ಲ ಅದು ನನಗ್ ಕೊಡ ಏನ್ ಕೇಳಿದ ರಾಜ ಮುದ್ರ ಕೊಡ ಏನ್ ಬೇಕಾದ ನೀ ಬರ್ಕೋ ಸೀಲ್ ಹಾಕ ರಾಜ ಮುದ್ರ ಕೊಡುವಂದ ಪಾಪ ಅದಕ್ಕೆ ಹುಚ್ಚ ಅದು ಗೊತ್ತಾಗ್ಲಿಲ್ಲ ಅದು ಒಂದೋದಿಲ್ಲ ತುಂಬ ಬರ್ತೇನೆ ಅಣ್ಣ ಅಂತ ಎರಡನೇ ಅಣ್ಣನ ಹತ್ರ ಬಂದ ನನ್ಗೆ ಏನ್ ಕೊಡ್ತೇನೆ ಈಗ ಕೇಳಪ್ಪ ನೀನ್ ಕೇಳ್ತೀವಿ ಏನವ ನೀನ ಹತ್ರ ನೋಡೋ ಇಷ್ಟು ಕಿರೀಟವ ಇಷ್ಟು ಬೆಲ್ಟ್ ಅವ ಹಿಂಗವ ಹಿಂಗವ ಹಿಂಗ ಒಂದು ಒಂದು ಲಾರಿಯಷ್ಟು ಆಭರಣ ತೋರಿಸಿದ ಇಷ್ಟು ಇದು ನಂದ ನನಗಿರೋದು ಚಿನ್ನ ಇದು ಎಲ್ಲ ನೀನ ಇದೋ ಚಿನ್ನ ನನಗ್ ಕೊಟ್ಟು ಏನ್ ಕೊಡಂದ ಎಲ್ಲ ನೀನಾಯ್ತು ನನಗ್ ಬಂಗಾರ ಕೊಟ್ಟೆ ಒಂದ ಕೇಳ್ತೀನಿ ನಾನು ನಾ ಬಂಗಾರ ಬೆಳ್ಳಿ ಕೇಳಂಗಿಲ್ಲ ಬಂಗಾರ ಕಾಪರ್ ಕೇಳೊಂಗಿಲ್ಲ ಬಂದ ಕೇಳ್ತೀನಿ ಏನದು ಬಂಗಾರ ಅದು ಪ್ಯಾಲಿ ಎಲ್ಲ ಕಳ್ಕೊಂಡ್ಬೋದು ಇಷ್ಟು ಜಾಣತನ ಇರ್ಬೇಕು ರೀ ಯಾವಾಗಲೂ ನೋಡಿ ಆ ಚಿನ್ನ ಒಂದು ಹೊರತು ಪಡಿಸಿ ಭೂಷಾವಿಕಾ ಹಾಕಿ ಮುಸಂತಿ ಅವೆಲ್ಲವುಗಳಿಗೆ ಅಸ್ತಿತ್ವ ಎಲ್ಲಿದೆ ಆತ್ಮ ಒಂದು ಹೊರತು ಬಡಿಸಿದ್ದೆ ಆದರೆ ಸಮಸ್ತ ನಿಮ್ಮ ಜಗತ್ತಿನ ಏನು ಅಸ್ತಿತ್ವ ಇದೆ ಒಬ್ಬರಾದ್ರೂ ತೋರಿಸ್ಕೊಡಿ ನನಗೆ ಏನು ಓದಾಡ್ತೀವಿ ಬೆಲ ಸುರಿಸ್ತೀವಿ ಒಂದೇ ಸಮು ಇದು ಮಾಡ್ಬೇಕು ನಾನು ಇದನ್ನು ಜೋಕ್ ಮಾಡಿ ಹೇಳ್ತಿರ್ತೇನೆ ಮ್ಯಾಲ ಹೋದ್ಮೇಲೆ ನೀ ಏನ್ ಮಾಡಿದೆ ಅಂತ ಕೇಳಿದ್ರೆ ನೀನ್ ತೋರಿಸ್ತಿದ್ದು ನಿನ್ನ ಹತ್ರ ಏನ್ ಹೇಳ್ತದೆ ನೀವು ಕಥೆ ಎಲ್ಲ ಉಲ್ಟಾ ಹೇಳ್ತಾರೆ ಎಲ್ಲ ಬಿಟ್ಟು ಹೋಗ್ತೀಯೋ ಎಲ್ಲ ಬಿಟ್ಟು ಹೋಗ್ತೀಯೋ ಎಲ್ಲ ಬಿಟ್ಟು ಹೋಗ್ತೀಯೋ ನಾ ಅದ್ರ ಉಲ್ಟಾ ಮಾಡಿ ಹೇಳ್ತೇನೆ ಅಲ್ಲಿ ಯಾರೇ ಕೇಳಿದ್ರೆ ಎಲ್ಲ ಬಿಟ್ಟು ಬಂದೆ ಎಲ್ಲ ಬಿಟ್ಟು ಬಂದೆ ಎಲ್ಲ ಏನೇ ತಗೊಂಡೋಗ್ತೀನಿ ಅದ್ರ ಮೇಲೂ ಹೇಳ ಅಪಾರ್ಟ್ಮೆಂಟ್ ತಗೊಂಡೋಗ್ತೀನಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು ಯಾಕೆ ನೀನು ತಗೊಂಡು ಹೋಗುವುದು ಒಂದೇ ಒಂದು ಒಂದೇ ಒಂದು ವಿಷಯ ಇದೆ ಅದೇನಂದ್ರೆ ಆತ್ಮ ಅದು ಒಂದು ತಿಳ್ಕೊಳ್ಳೋ ಅದನ್ನು ನೀವು ಹೋಗ್ಬಿಡ್ತೀಯಲ್ಲ ಮತ್ತು ಇದ್ದ ಸಮಯದವರೆಗೂ ಆಯುಷ್ಯ ಪೂರ್ತಿ ಅದು ಒಂದು ಬಿಟ್ಟಿಗೆಲ್ಲವನ್ನು ಕೊಾ ವಿಕಾರಾ ಕಿಮುಸಂತಿ ವಿನಾ ಚಂದ್ರನುಡಿ ಸತ್ಯಂ ವಿನಾ ಏನು ಸತ್ಯಂ ಸತ್ಯಂ ಸುವರ್ಣಂ ವಿನಾ ಆ ಸತ್ಯೆಯನ್ನವ ಆ ಸುವರ್ಣ ಆ ಚಿನ್ನ ಒಂದು ಹೊತ್ತು ಬಡಿಸಿ ಯಾವ ಭೂಷಣ ಆಭೂಷಣಗಳಿವೆ ಯಾವ ಆಭರಣಗಳಿವೆ ಅತ್ರ ಲೋಕೆ ಈ ಲೋಕದಲ್ಲಿ ತೋಸಪ್ಪ ಹೇಳು ಆದ್ದರಿಂದ ನೀನು ಬಂದಂತಹ ಸಾರ್ಥಕತೆ ಯಾವ್ರೊಳಗಿದೆ ನಿನ್ನ ನೀನು ತಿಳಿಯುವುದರಲ್ಲಿಯೇ ಸಾರ್ಥಕತೆ ಕೋಹಂ ಕುತ ಆತ ನಾನು ಯಾರು ನನ್ನ ಸ್ವರೂಪ ಏನು ನನ್ನ ಲಕ್ಷ್ಯ ಏನು ನಾನು ಸಾಧಿಸಬೇಕಾದದ್ದೇನು ಭಜ ಗೋವಿಂದಂ ಭಜ ಗೋವಿಂದ ಅದನ್ನ ಕನ ಶ್ಲೋಕ ಮುಂದುವರ್ಷಣ ತದ್ಯುಷ್ಮದೋರಸ್ಮದಿ ಸಂಪ್ರತಿಷ್ಠಾ ತಸ್ ತತ್ ತುಷ್ಮದೋ ಅಸ್ಮದ್ರಷ್ಠ ತಸ್ನ ಅಸ್ಮದಿ ಮೂಲಬೋಧ ಅಸ್ಮದ ಮತಿವರ್ಜಿತೈಕಾ ಸ್ಥಿತಿ ಜ್ವಲಂತಿ ಸಹಜಾತ್ಮನಸ ಸ್ವಲ್ಪ ಕಠಿಣ ಇರೋದ್ರಿಂದ ಶಬ್ದ ಶಬ್ದ ಬಿಡಿಸಿ ನಾ ಹೇಳಿಕೊಡ್ತಾ ಇದ್ದೀನಿ ತದ್ಯುಷ್ಮದೋ ಅಸ್ಮದ ಸನ್ ಪ್ರತಿಷ್ಠಾ ತಸ್ನಷ್ಟೇ ಅಸ್ಮದಿ ಮೂಲಭೋಧ ಅಸ್ಮತ್ ಮತಿವರ್ಜಿತೈಕಾತಿ ಜ್ವರಂತ ಸಹಜಾತ್ಮನಸ ಸ್ವಲ್ಪ ಸಂಸ್ಕೃತ ಗ್ರಾಮರ್ ಅನ್ನ ಇಲ್ಲಿ ಬಳಸಿದ್ದಾರೆ ಸಂಸ್ಕೃತ ಗ್ರಾಮರ್ ವ್ಯಾಕರಣವನ್ನು ಸ್ವಲ್ಪ ಬಳಸಿದ್ದಾರೆ ಈ ವ್ಯಾಕರಣ ಬೇರೆ ಭಾಷೆಗಳಲ್ಲಿ ಬೇರೆ ಇದೆ ಅಂತ ತಿಳ್ಕೊಬೇಡಿ ಅದು ತೆಲುಗು ಇರಲಿ ಅದು ಕನ್ನಡ ಇರಲಿ ತಮಿಳ್ ಇರಲಿ ಎಲ್ಲ ಭಾಷೆಗಳಲ್ಲಿ ಈ ವ್ಯಾಕರಣ ಇದೆ ಏನದು ಬಳಸಿದ ಶಬ್ದಗಳು ಏನಂದ್ರೆ ಪ್ರುರುಷ ಪ್ರತ್ಯಯ ಪುರುಷ ಪ್ರತ್ಯಯ ನಾನು ನೀನು ಅವನು ಅವರು ಅವಳು ಹೌದೋ ಇವೇನು ಪುರುಷ ಪ್ರತ್ಯ ಅವುಗಳನ್ನು ಪ್ರಯೋಗಿಸಿ ಆತ್ಮಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸುತ್ತ ವೆರಿ ಸಿಂಪಲ್ ಇದು ವೆರಿ ಸಿಂಪಲ್ ತದ್ ತದ್ದಂದ್ರೆ ಅದು ಅಥವಾ ಅವನು ತದ್ದಂದ್ರೆ ಅವನು ಯುಷ್ಮತ್ ಯುಷ್ಮತ್ ಅಂದ್ರೆ ನೀವು ತದ್ ಯುಷ್ಮದೋ ವಿವಚನ ತದ್ ಯುಷ್ಮದೋ ಇವು ಎರಡರಲ್ಲಿ ಅಸ್ಮದೀ ಸಂಪ್ರತಿಷ್ಠ ಇವು ಎರಡರಲ್ಲಿಯೂ ಕೂಡ ನಾನು ಎನ್ನುವುದು ಸೈಲೆಂಟ್ ಆಗಿ ಕೂತಿರ್ತದೆ ನೀವೇನಂತೀರಿ ಹೌದಂತೀರಿ ಅಂತೀರಿ ಐ ರಿಪೀಟ್ ಈ ಅವನು ಅಂತ ನಾನು ಹೇಳಬೇಕಾದ್ರೆ ನಾನು ಇಟ್ಕೊಂಡು ಅವನು ಅಂತ ಹೇಳ್ತೇನೆ ನಾನಿಲ್ದ ಅವನು ಅಂತ ಹೇಳ್ತೇನೆ ಹೌದ ಅವನು ಅವರೆಲ್ಲರೂ ಅಂತ ಹೇಳ್ತೇನೆ ಆವಾಗ ಯಾರಿದ್ದಾರೆ ನೀವೆಲ್ಲರೂ ಅಂತ ಹೇಳ್ತೇನೆ ಆವಾಗ ಯಾರಿದ್ದಾರೆ ನೀನು ಅಂತ ಸಿಂಗಲ್ ಏ ಕ್ವಶನ್ ಹೇಳ್ತೇನೆ ಆವಾಗ ಯಾರಿದ್ದಾರೆ ಈ ನಾನುವಿನ ಅರಿವು ಇಲ್ಲದೇ ಈ ಉಳಿದ ಎಲ್ಲ ಭಾಷೆಗಳನ್ನು ಪ್ರಯೋಗಿಸ್ತೇವಲ್ಲ ಏನಾಗ್ತ ಅಂತ ಹೇಳುತ್ತೆ ಈ ನಾಡುವಿನ ಅರಿವಿನ. ಹೇಳ ಒಂದು ಸಿದ್ಧಾಂತವನ್ನು ಗುರುತಿಸುವುದು ಏನಂದ್ರೆ ಅಸ್ಮತಿ ವಿನಷ್ಟೆ ನಾನು ಎನ್ನುವುದು ನಶಿಸಿದ್ದೆ ಆದರೆ ಕೇಳ್ಕೊಳ್ಳಿ ನೀನು ಅನ್ನೋರು ಯಾರು ಯಾರಿಗೆ ನೀನು ಅನ್ನೋರು ಅವರು ಅನ್ನೋರು ಯಾರು ಅವರೆಲ್ಲರೂ ಅನ್ನೋರು ಯಾರು ತಸ್ಮಿನ್ನಿನಷ್ಟೇ ಅಸ್ಮದಿ ಮೂಲಭೂಧ ಒಂದು ವೇಳೆ ಈ ಅಸ್ಮತ್ತಿನ ಮೂಲಭೋಧ ಆಯಿತು ಅಂದ್ರೆ ಕೇಳ್ಬೋದು ಚೆನ್ನಾಗಿ ಈ ಅಸ್ಮತ್ತಿನ ಅಂದ್ರೆ ನಾನುವಿನ ಅರಿವು ನಾನುವಿನ ಮೂಲ ಏನು ನಾನು ಅನ್ನೋದು ಎಲ್ಲಿಂದ ಪುಟ್ಟತಾ ಇದೆ ಅದರ ಇರುವಿಕೆ ಸತ್ ಅದರ ಇರುವಿಕೆ ಎಚ್ಚರ ಅದರ ಇರುವಿಕೆ ಅನಂತತೆ ಆ ನಾನುವಿನ ಇರುವಿಕೆ ಸತ್ ಚಿತ್ ಅನಂತ ಆನಂದ ಆ ಸಚ್ಚಿದಾನಂದನ ನಾನು ಎನ್ನುವ ಮೂಲದಲ್ಲಿ ನಾವು ನಿಂತಿದ್ದೆ ಆದರೆ ನೀನು ಅವರು ಇವಳು ಎಲ್ಲವೂ ಏನಾಗ್ತವೆ ಎಲ್ಲ ಸುಮ್ಮನೆ ತೋರಿಕೆ ಅನಿಸಿಕೆ ಭ್ರಾಂತಿ ಭ್ರಮ ರಿಲೇಟೆಡ್ ರಿಯಾಲಿಟಿ ಅಂತ ಕರೀತಾರೆ ಇಂಗ್ಲಿಷ್ ನೋವು ಎಲ್ಮೂ ಶಬ್ದ ಬಹಳ ಚಂದವರು ರಿಲೇಷನ್ಶಿಪ್ ಅಂತ ಕರಿತು ಹೌದಾ ಅವ್ರು ನಮ್ಮ ಬ್ಲಡ್ ರಿಲೇಷನ್ಸ್ ಹೌದಾ ಈ ವಿಷಯದಲ್ಲಿ ಒಂದಷ್ಟು ಚಿಂತನೆ ಮಾಡಿದೆ ಇದು ಸಾಕ್ಷಾತ್ಕಾರಾತ್ಮ ಇಫ್ ಯು ರಿಲೇಟ್ ದರ್ ಇಸ್ ಅ ರಿಲೇಷನ್ಶಿಪ್ ಇಫ್ ಯು ಡೋಂಟ್ ರಿಲೇಟ್ ದರ್ ಇಸ್ ನೋ ರಿಲೇಷನ್ಶಿಪ್ ಬ್ಲಡ್ ಮ್ಯಾಲ್ ಸಂಬಂಧ ಇಲ್ಲ ರಿಲೇಷನ್ಶಿಪ್ ಬ್ಲಡ್ ಮ್ಯಾಲ್ ಸಂಬಂಧ ಇಲ್ಲ ಇವಾಗ ನೀವು ವಿಚಾರ ಮಾಡ್ರಿ ಗಾಢ ವಿಚಾರ ಮಾಡ್ರಿ ಏನ್ ನೀವು ಬ್ಲಡ್ ರಿಲೇಷನ್ಶಿಪ್ ಅಂತಿರೋ ನೀವು ಎಲ್ಲಿವರೆಗೂ ಬರ್ತಾರೆ ನೀನು ಸತ್ತ ಮೇಲೆ ಪಕ್ಕದವರೆಗೂ ಬರ್ತಾರೆ ಕೆಲವರು ಹೊಸ್ತದವರೆಗೂ ಬರ್ತಾರೆ ಕೆಲವರು ಓಣಿಯ ತುದಿಯವರೆಗೂ ಬರ್ತಾರೆ ಚಟ್ ಮೇಲೆ ಊರಿಗೆ ಬರ್ತಾರೆ ಕೆಲವರೇ ಕೆಲವರು ಜೊತೆಗೆ ಸ್ಮಶಾನಕ್ಕೆ ಬರ್ತಾರೆ ಅಲ್ಲಿ ಸಹಿತ ಅವರು ದೂರ ಹೋಗ್ಬಿಡ್ತಾರೆ ಬೆಂಕಿ ಕೊಟ್ಟು ಹತ್ರ ಬರಂಗಿಲ್ಲ ಏನು ನೋಡೋಣ ಯಾವ ರಿಲೇಷನ್ಶಿಪ್ ಮಾತಾಡ್ತಿ ಇಫ್ ಯು ಆರ್ ಇನ್ ಟಚ್ ವಿತ್ ಇಫ್ ಯು ಆರ್ ವಿತ್ ಅ ಹೆಲ್ದಿ ಕಾಂಟ್ಯಾಕ್ಟ್ ವಿತ್ ಅ ಪರ್ಸನ್ ದಿ ರಿಲೇಷನ್ಶಿಪ್ ಇಸ್ ಎಸ್ಟಾಬ್ಲಿಷ್ಡ್ ಇಫ್ ಯು ಡೋಂಟ್ ರಿಲೇಟ್ ಯುವರ್ ಸೆಲ್ಫ್ ದರ್ ಇಸ್ ನೋ ರಿಲೇಷನ್ಶಿಪ್ ಹೇ ಭಗವನ್ ಅವನ್ ಹೇಳ್ತಾನೆ ಮಾಂ ಶಾಧಿ ತಾಮ್ ಪ್ರಪನ್ನಂ ಶಿಷ್ಯ ಸ್ನೇಹಂ ಅರ್ಜುನ ಹೇಳ್ತಾನೆ ನಾನು ನಿನಗೆ ಶಿಷ್ಯನಾಗಿ ಬಂದಿದ್ದೇನೆ ನನ್ನನ್ನು ರಕ್ಷಿಸುವಂತ ಹೇಳ್ತಾನೆ ಈಗ ಹೇಳ್ರಿ ಅವ ರಿಲೇಟ್ ಮಾಡ್ಕೊಂಡು ಇಲ್ಲ ಮುಂಚೆನೂ ರಿಲೇಷನ್ಶಿಪ್ ಇತ್ತು ಇಲ್ಲ ಆದ್ರೆ ಈವಾಗ ರಿಲೇಟ್ ಮಾಡ್ಕೊಂಡಿದ್ದಕ್ಕೂ ಅವಾಗ ರಿಲೇಟ್ ಮಾಡ್ಕೊಂಡಿದ್ದು ಎಷ್ಟು ವ್ಯತ್ಯಾಸ ನೋಡ್ರಿ ಅವಾಗ ಫ್ಯಾಮಿಲಿ ಫ್ರೆಂಡ್ ಆಗ್ಯೋ ಅಥವಾ ಒಂದು ಕನ್ಸಲ್ಟಂಟ್ ಆಗಿಯೋ ಒಬ್ಬ ದ್ವಾರಕಾಧಿಪತಿಯಾಗಿಯೋ ಅಥವಾ ಭಗವನ್ನ ಪರಮಾತ್ಮನ ಅವತಾರ ಎಂದು ಇತ್ಯಾದಿ ಭಾವಗಳಿಂದ ರಿಲೇಟ್ ಆಗಿದ್ದ ಆವಾಗ ಅಲ್ಲಿ ಅವನಲ್ಲಿ ಆ ಕೃಷ್ಣನಲ್ಲಿ ಅವನಿಗೆ ಗುರು ಕಾಣಿಸಲೇ ಇಲ್ಲ ಅಕಸ್ಮಾತ್ ಕುರುಕ್ಷೇತ್ರದಲ್ಲಿ ಕೃಷ್ಣ ಗುರು ಆಗಲಿಲ್ಲ ಥ್ರೂ ಔಟ್ ಅವರ ಫ್ಯಾಮಿಲಿ ಸೊ ಚೆನ್ನೇ ಇದ್ದವನು ಆದರೂ ಅರ್ಜುನನಿಗೆ ಅವನು ಗುರು ಅಂತ ಕಾಣಿಸಲಿಲ್ಲ ಯಾಕೆ ಕಾಣಿಸಲಿಲ್ಲ ಅವನ ಒಳಗ ಇಂಥ ಒಂದು ಸಮಸ್ಯೆಗಿದೆ ಇಂಥ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅನ್ನುವ ಎಚ್ಚರವೇ ಇರಲಿಲ್ಲ ಯಾವಾಗ ಆ ಸಮಸ್ಯೆ ಏನು ಅಂತ ಗೊತ್ತಾಯ್ತು ಅದಕ್ಕೆ ಪರಿಹಾರ ಬೇಕು ಅಂತ ಉತ್ಕಟವಾದ ಇಚ್ಛೆ ಆಯ್ತು ಆವಾಗ ಅವನಲ್ಲಿರೂ ಅರ್ಜುನ ಹೊರಟೋಗ್ಬಿಟ್ಟ ಅವನಲ್ಲಿ ಅವನಲ್ಲಿ ಯಾರು ಹುಟ್ಟಿಕೊಂಡ್ರು ಶಿಷ್ಯ ಹುಟ್ಕೊಂಡ ಆ ಶಿಷ್ಯ ಹುಟ್ಕೊಂಡಾಗ ಎದುರಿಗಿದ್ದವ್ರು ಏನಾಗ್ಬಿಟ್ರು ಈ ರಿಲೇಷನ್ಶಿಪ್ ಈಗ ನಾವೆಲ್ಲ ಇದ್ದೇವೆ ನಾವು ರಿಲೇಷನ್ಶಿಪ್ ಆಯ್ತು ಬಂದು ಎಲ್ಲರೂ ಕೇಳ್ತಾರೆ ಸ್ವಾಮೀಜಿ ನಿಮ್ಗೆ ಎಷ್ಟು ಮಂದಿ ಭಕ್ತರು ಯಾರು ಭಕ್ತರ ಇರ್ ಹೋಗ್ಬೇಕು ಸ್ವಾಮೀಜಿ ನಿಮ್ಗೆ ಎಷ್ಟು ಮಂದಿ ಶಿಷ್ಯ ತಯಾರು ಮಾಡಿದ್ರು ಒಬ್ರು ಶಿಷ್ಯರು ಇಲ್ಲ ಏನ್ ಸಮಾಜಿ ಒಬ್ಬರೇ ಬರ್ತಿರಾ ಒಬ್ಬರೇ ಹೋಗ್ತಿರ ನಿಮ್ ಜೊತೆ ಯಾರು ಇಲ್ವಾ ಯಾರು ಇಲ್ಲ ಯಾರು ಇಲ್ಲ ಅವಾಗಲ ಸನ್ಯಾಸಿ ಅಂತ ಕರಿತಾರೆ ಯಾರು ಇದ್ರು ಸನ್ಯಾಸಿ ಅಂತ ಇರ್ತಾರೆ ಪಾಗಲ್ ಕೆಲವಂದಿ ಋಷಿಕೇಶ್ವರು ಸನ್ಯಾಸಿ ತಗೋತಾರೆ ಬ್ಯಾಂಕ್ ಡಿಪಾಸಿಟ್ ಇಟ್ಟು ಬಂದು ಆಮೇಲೆ ಸನ್ಯಾಸ ಅಲ್ಲಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಏನಂತೆ ತಪ್ಪದೆ ಎವ್ರಿ ಮಂತ್ ನಮಗೆ ಇದ್ರ ಇಂಟ್ರೆಸ್ಟ್ ಅನ್ನ ಕಳಿಸ್ತಾರೆ ಹೌದಾ ಹಂಗ್ ಹೇಳಿ ಬಂದು ಅದು ಇಂಟ್ರೆಸ್ಟ್ ಬರ್ತಿರ್ತದೆ ಅವನು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಇವನು ಬದುಕೊಂಡಿರ್ತಾನೆ ಅದು ಬರ್ತಿರ್ತದೆ ಅದು ಏನ್ ಆಗ್ಬಿಡ್ತದಂದ್ರೆ ಅದ ಹಣ ಕರಿಗೋಗ್ತದೆ ಇಂಟ್ರೆಸ್ಟ್ ಎಲ್ಲ ತೀರ್ ಹೋಗ್ತದೆ ಇವಾಗ ಮಾತ್ರ ಇನ್ನು ಇಪ್ಪತ್ತೈದು ವರ್ಷ ಹೆಂಗ ಬರುತ್ತೆ ಈ ಬಂತ ನೋಡ್ರಿ ಫಸಿಟ್ ಏನ್ ಬಂತ ಹೇಳ್ರಿ ಇನ್ಕಮ್ಯಂಗಲ್ಲಿ ಇನ್ಕಮಿಂಗ್ ತಗೊಂಡ್ರೆ ಆರಾಮಾಗಿದ್ದ ತನ್ನ ಅಡಿಗೆ ತಾನು ಮಾಡ್ಕೊಂಡು ತನ್ನ ಪಾಟಿ ತನ್ನ ಸಮಲ್ಲ ನೀನ್ ತಗೊಬಿಡ್ತು ಅವ್ರು ಅಂತಾರೆ ಏನು ಅಂತಾರೆ ಸನ್ಯಾಸ ಮಾತ್ರ ಏನ ಖತರ್ನಾಕ ಹಿಂಗ ಹೇಳ್ತಾರಲ್ಲ ನಾವು ಸಣ್ಣರಿಂದ ಹೋಗ್ತಿದ್ವಿ ಅವಾಗ ಮಹಾನ್ ಮಹಾನ್ ಸಾಧುಗಳು ಹೇಳ್ತಿದ್ರು ಏ ಅಧ್ಯಯನಕರು ಸನ್ಯಾಸನ ಇಲ್ಲ ಬೇಜಾರು ನಮಗ ಇಂಥ ನಾಡಿಗೆ ಬಂದು ಇಂಥ ಸಾಧುಗಳ ನಾಡಿಗೆ ಬಂದು ಸನ್ಯಾಸರುಗಳ ಹೇಳ್ತಾರಲ್ಲ ನಾವು ಸಿನಿಮಾದಲ್ಲಿ ಹೋಗಿ ಕೇಳಿದ್ವಿ ಆ ಮನುಷ್ಯ ಹಿಂಗ್ಯಾಕೆ ಹೇಳ್ತಾನೆ ಆ ಸಾಧು ಆ ಓ ಅಂದರಿಕೆ ಬಾತೆ ಏನದು ಕಾಯಿಲೆ ಹೇಳ್ತಾರೆ ಅದು ಏನಂದ್ರೆ ಅವನಿಷ್ಟು ಡಿಪಾಸಿಟ್ ಇದ್ದಿದ್ದ ಅಷ್ಟು ಇಂಟ್ರೆಸ್ಟ್ ಬರ್ತಿತ್ತು ಅವನ್ ಇಷ್ಟು ವರ್ಷ ಬದುಕ್ಬೇಕಾಗಿತ್ತು ಆದ್ರೆ ಏನ್ ಮಾಡುದು ಆಯುಷ್ಯ ಅವನ ಆಯುಷ್ಯ ದೀರ್ಘ ಆಯುಷ್ಯ ಪಡೆದುಬಿಟ್ಟಾನೆ ಹಣ ಅಲ್ಲೇ ಮುಗಿದೋಯ್ತು ಈಗ ಒಂದು ಗತಿ ಏನು ಭಾರಿ ಕಷ್ಟ ಆಯ್ತು ಸಂಸ್ಥೆ ಇಲ್ಲ ಯಾವುದು ಭಕ್ತರಿಲ್ಲ ಯಾವುದು ಗಂಧ ಇಲ್ಲ ಏನಿಲ್ಲ ಅಂದ್ರೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಸ್ಟಫ್ ತಿನ್ಬೇಕು ಬದಿ ಕುಳಿಯೋದು ಕೂಡ ಒಂದು ವ್ಯಾಪಾರ ಹೋದಲ್ಲ ವ್ಯಾವಹಾರಿಕವಾಗಿ ಬದಿ ಕುಳಿಯೋದು ಒಂದು ವ್ಯಾಪಾರ ಆ ಯಾರಿಗೆ ಏನು ಕೊಡಿದ್ರೆ ಯಾರು ಯಾಕೆ ಕೊಡ್ತಾರೆ ಕೊಡ್ಲಿಕ್ಕೆ ಏನೋದ್ರಿ ಏನಿದೆ ಶಾಂತಿ ಪಾಠ ಕೂಡ ಸರಿಯಾಗಿಲ್ಲ ಸಹನಾ ಸಹನವು ಶಾಂತಿ ಪಾಠ ಕೂಡ ಸರಿಯಾಗಿ ಹೇಳಿ ಬರೋದಲ್ಲ ಜನ ನೋಡ್ತಾರೆ ಜನ ಪರೀಕ್ಷೆ ಮಾಡ್ತಾರೆ ಇವನತ್ರ ಹೇಳದಪ್ಪ ಜನ ಏನು ಮೂಡಿತರಲ್ಲ ಅಂತರಲ್ಲ ಅಜ್ಞಾನಿಗಳಲ್ಲ ಈಗಿನ ಕಾಲಕ್ಕೆ ನೆಟ್ನಲ್ಲಿ ಕೂಡ ಎಲ್ಲ ನಿಮಗೆ ಉಪದೇಶಗಳ ಸಾರ ಸಿಗ್ತದೆ ನೆಟ್ನಲ್ಲಿ ಕೂಡ ಟೀಚಿಂಗ್ ಸಿಗ್ತದೆ ಪರಮಾತ್ಮ ಅಂದವರು ಟೀಚಿಂಗ್ ನೆಟ್ ಮೇಲೆ ಸಿಗ್ತದೆ ಎಲ್ಲ ಸಿಗ್ತದೆ ಅದಕ್ಕೆ ಹೇಳಿದೆ ನಾವು ಪ್ರಚಾರಕ್ಕೆಂದು ಹೋಗಲಿಲ್ಲ ನಮ್ಗೆ ಅದರೊಳಗೆ ಆಸಕ್ತಿ ಇಲ್ಲ ಆದ್ರೆ ಈಗೀಗ ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಆರು ತಿಂಗಳಾಯ್ತು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದ್ದೇನೆ ಅದಕ್ಕೆ ಇವರು ಕೇಳಿದ್ರೆ ಫೇಸ್ಬುಕ್ನೊಳಗೆ ಎಲ್ಲ ಟೀಚಿಂಗ್ಸ್ ಹಾಕ್ಬಿಡಮ್ಮ ಯಾವ್ಯಾವ ಉಪನ್ಯಾಸ ಮಾಡಿ ನಾನು ಅಷ್ಟು ಕಳಿಸ್ಕೊಂಡಿದ್ದೇನೆ ಯಾರ ಪ್ರಾಕ್ಟೀಸ್ ಮಾಡಿ ಓಪನ್ ಮಾಡಿದ್ರೆ ಅದು ಲಭ್ಯ ಆಗ್ತದೆ ಇದ್ರೂ ಸೈಲೆಂಟ್ ಇತ್ತಿದ್ದಿತ್ತಿದ್ದ ಸುಮ್ಮನೆ ಕಾಲ ಕಳೆದ ನಾನು ಸೈಲೆಂಟ್ ಅದೇ ಕಾಲ ಕಳೆದ ಉಪನ್ಯಾಸ ಮಾಡದಲ್ಲ ಏನ್ ಮಾಡೋದು ನಮ್ಮದೇ ಆಚಾಂಡ ಇಲ್ಲ ಆ ಪ್ರವೃತ್ತಿ ಇಲ್ಲ ನಾನಂತ ಈ ಹಿಡನೇನೋ ಹೇಳೇನಿ ಇನ್ನು ಆರು ತಿಂಗಳನ್ನ ಕೇಳ್ತೇನೆ ಕಳಿಸಿದ್ರಿ ಅಂತ ಕೇಳ್ತೇನೆ ಆರು ತಿಂಗಳು ಅದಕ್ಕೆ ನಮಗೆ ನೆನಪು ಆಗುದಿಲ್ಲ ಫಾಲೋ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ ಅಜೆಂಡಾ ಇಲ್ಲ ಅದ್ರ ಬಗ್ಗೆ ಪ್ರಸಿದ್ಧಿ ಇಲ್ಲ ಬುಕ್ಸ್ ಪ್ರಿಂಟ್ ಮಾಡ್ಬೇಕು ಬುಕ್ಸ್ ಸೇಲ್ ಮಾಡ್ಬೇಕು ಅವನಿಡ್ಬೇಕು ಏನ್ ಈ ಪ್ರವೃತ್ತಿಗಳೇ ಇಲ್ವಾ ನಾನು ಸತ್ಯ ಹೇಳ್ತೀನಿ ಪ್ರಾಮಾಣಿಕವಾಗಿರುತ್ತೆ ಕೆಪಾಸಿಟಿ ಇಲ್ಲ ಅಂತ ಹೇಳೋಂಗಿಲ್ಲ ಆದ್ರೆ ನನಗೆ ಅದು ಮಾಡಬೇಕು ಅನ್ನೋ ಪ್ರವೃತ್ತಿ ಇಲ್ಲ ನನಗೆ ಒಂದೇ ಒಂದ್ ಇರೋದೇ ಎಲ್ಲಿ ಕೂಡಿಸಿದ್ರೆ ಕೂಡಿಸ್ರಿ ಮೈಕ್ ಆನ್ ಮಾಡ್ರಿ ಮಾತಾಡ್ಲಿ ಶಿವಣ್ಣ ರಾಶಿ ನೀವು ಏನ್ ಬೇಕು ನೀವು ಮಾಡ್ಕೊಡ್ರಿ ಪ್ರಾಯ್ ಬುಕ್ ಬೇಕಾ ಬುಕ್ ಮಾಡ್ಕೊಡ್ರಿ ಪ್ರಿಂಟ್ ಬೇಕಾ ಪ್ರಿಂಟ್ ಮಾಡ್ಕೊಡ್ರಿ ಟೇಪ್ ಬೇಕಾ ಟೇಪ್ ಮಾಡ್ಕೊಡ್ರಿ ನೀವು ಏನ್ ಮಾಡ್ತೀರಾ ಮಾಡ್ಕೊಡ್ರಿ ನಾನು ಮಾಡಿದ್ರೆ ನೋಡಿಸೋದು ಬರೋದು ಮತ್ತೆ ನಿಮಗೆ ಹೆಂಗ ಬೇಕು ಅನ್ನೋದು ನಾನು ಮಾತಾಡೋ ಪದ್ಧತಿನೂ ಬದಲು ಮಾಡೋಣ ನನಗೆ ಏನ ಮಾತಾಡ್ಬೇಕ ಅಲ್ಲಿ ಗುರುಗಳ ಕುದುಗಳು ಮಾತಾಡಿಸ್ತಾರ ಹಂಗೆ ಮಾತಾಡ್ತೀನಿ ಬೇರೆ ಇದು ರೀತಿ ಇಲ್ಲ ನಾನು ಅದಕ್ಕನ್ನ ಇಲ್ಲಿ ಗ್ರಾಮರ್ ಮೂಲಕವಾಗಿ ತಿಳಿಸಿ ತದ್ ಯುಷ್ಮದೋಹೋ ಅಸ್ಮದೀ ಸಂಪ್ರತಿಷ್ಠ ತಸ್ಮಿನ ಮೇನಷ್ಟೇ ಆ ಅಸ್ಮತ್ ಅನ್ನುವಂಥದ್ದು ನಾಶವಾದದ್ದು ಅದು ಅಸ್ಮತ್ ಅನ್ನುವಂಥದ್ದು ಯಾವಾಗ ನಾಶವಾಗ್ತದೆ ಒಬ್ಬರು ಕರೆಕ್ಟ್ ಉತ್ತರ ಕೊಡ್ತೀವಿ ನಾನು ನಾನು ಎನ್ನುವ ಅಹಂಕಾರ ಯಾವಾಗ ನಾಶವಾಗ್ತದೆ ಸದ್ದರ್ಶನಂ ಆದಾಗ ಆ ಗ್ರಂಥದ ಕಾಂಟೆಕ್ಸ್ಟ್ನಲ್ಲೇ ಶಬ್ದ ಉತ್ತರ ಕೊಡಬೇಕು ಅದೇ ಮೆಥಡಾಲಜಿ ಅದು ಯಾವ ಕಾಂಟೆಕ್ಸ್ಟ್ನಲ್ಲಿ ಇರ್ತದೆ ಆ ಕಾಂಟೆಕ್ಸ್ಟ್ನಲ್ಲೇ ನಾವು ಶಬ್ದವನ್ನು ಪ್ರಯೋಗ ಮಾಡಬೇಕು ಅಹಂಕಾರವನ್ನ ಕಳ್ಕೊಂಡಾಗ ಅಹಂಕಾರವನ್ನು ಯಾವಾಗ ಕಳ್ಕೊಳ್ತಾ ಆಗ್ತದೆ ಅನ್ನೋದೇ ನನ್ನ ಪ್ರಶ್ನೆ ಸರಿ ಅಹಂಕಾರ ಕಳ್ಕೊಂಡಾಗ ಅಹಂಕಾರ ಯಾವಾಗ ಕಳ್ಕೊಳ್ತೇವೆ ನಾವು ಆವಾಗ ಅಜ್ಞಾನವನ್ನು ಕಳ್ಕೊಂಡಾಗ ಅದನ್ನು ಸರಿ ಉತ್ತರ ಆದ ಕಾಂಟೆಕ್ಸ್ಟ್ನಲ್ಲಿ ಸರಿಯಲ್ಲ ಉತ್ತರ ಸರಿ ಅಜ್ಞಾನವನ್ನು ಕಳೆದುಕೊಂಡಾಗಲೇ ಅಹಂಕಾರ ಅಬ್ಸಲೂಟ್ ನಾಶ ಉತ್ತರ ಪರ್ಫೆಕ್ಟ್ ಆಗಿದೆ ಆದರೂ ಕೂಡ ಸರಿ ಅಲ್ಲ ಕಾಂಟೆಕ್ಸ್ಟ್ ನೋಳಗೇನು ಸದ್ದರ್ಶನ ಇದೊಂದು ರಮಣರಿಗೆ ಅಪಚಾರ ಮಾಡ್ತದೆ ಅವರು ಯಾವ ಎಲೆ ಹಿಂಪು ಅದೇ ಎಲೆಯಲ್ಲೇನ ಉತ್ತರ ಕೊಡಬೇಕಾಗ್ತದೆ ಅದಕ್ಕೂ ಹೇಳ್ತಾರೆ ತಸ್ಮಿನುವಿನಷ್ಟೇ ಅಸ್ಮತಿ ಮೂಲಬಹುದಾದ ಈ ಅಸ್ಮತ್ತಿನ ಮೂಲ ಈ ನಾನು ನಾನು ಎನ್ನುವುದರ ಮೂಲ ಏನು ಅಂತ ವಿಚಾರ ಮಾಡುವ ಮೂಲಕವಾಗಿ ಅದನ್ನು ನೀವು ಕಳೆದುಕೊಂಡಿದ್ದೆ ಆದ್ರೆ ಆ ಮೂಲ ಜ್ಞಾನ ಆಗಿದ್ದೆ ಆದ್ರೆ ಅದೆಲ್ಲವೂ ಕಳೆದು ಹೋಗ್ತದೆ ಅದರ ಜೊತೆಗೆ ಈ ಅಸ್ಮತ್ ಯುಷ್ಮತ ತಸ್ಮತ್ ಅವೆಲ್ಲವೂ ಕೂಡ ಏನಾಗ್ತವೆ ನಾಶವಾಗ್ತವೆ ತದ್ ಯುಷ್ಮತ ಅಸ್ಮತ್ ಮತಿ ವರ್ಜಿತ ಏಕ ಇವೆಲ್ ಇವು ಇಲ್ಲ ನೋಡಿ ಆ ಸ್ವರೂಪದ ಎಚ್ಚರದಲ್ಲಿ ನೀವು ಇಲ್ಲ ನಾನೂ ಇಲ್ಲ ನೀವು ಇಲ್ಲ ಅವರು ಇಲ್ಲ ಇವರಿರುವರೂ ಇಲ್ಲ ಮೇಲಿನವರು ಇಲ್ಲ ಕೆಳಗಿನವರು ಇಲ್ಲ ಯಾರೂ ಇಲ್ಲ ಸ್ಪೃಶರೂ ಇಲ್ಲ ಅಸ್ಪೃಶರೂ ಇಲ್ಲ ಓದ ಮಗನ ನಮ್ಮಂತಹ ವೇದಾಂತಿಗಳಂತಹ ಸೆಕ್ಯುಲರ್ ಇನ್ನೊಬ್ರು ಯಾರೂ ಇಲ್ಲ ಮೋಸ್ಟ್ ಸೆಕ್ಯುಲರ್ ಥಿಂಕಿಂಗ್ ವೇದಾಂತಿಗಳು ನೀವು ಅಟ್ಲೀಸ್ಟ್ ಭಾರತೀಯರು ಅಂತಾದರೂ ಅಭಿಮಾನ ಪಡುತ್ತೀರಿ ವೇದಾಂತಿಗಳು ಸಮಸ್ತ ವಿಶ್ವವೇ ನಾನು ಅಂತ ಇವರು ಭಾಗವತ ಸಂಪ್ರದಾಯ ತಮ್ಮ ಸಂಪ್ರದಾಯ ಬಿಟ್ಟು ಹೊಲೆಗಳಲ್ಲಿ ಎಣಿಕೆ ಹಾಕೋದು ಈ ಸ್ಮಾರಕರು ತಮ್ಮ ಸಂಪ್ರದಾಯ ಬಗ್ಗೆ ಈಚೆಗೆ ಎಣಿಕೆ ಹಾಕೋದಿಲ್ಲ ಆದ್ರೆ ವೇದಾಂತಿಗಳು ಏನ್ ಮಾಡ್ತಾರೆ ಎವರ್ ಈಸ್ ಇವರಂತಹ ವಿಷಾದ ಭಾವ ಇವರಂತಹ ವ್ಯಾಪಕವಾದಂತಹ ಪ್ರವೃತ್ತಿ ವೆರಿ ಸಾರಿ ನಾವು ಎಲ್ಲೂ ನೋಡಿಲ್ಲ ಅದಕ್ಕೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ನಾವು ವೇದಾಂತಿಗಳಾಗಬೇಕು ಯಾರಾದ್ರೂ ಕೇಳಿದ್ರೆ ನಿಮ್ಮ ಕುಲ ಯಾವುದು ನಿಮ್ಮ ಗೋತ್ರ ಯಾವುದು ಏನು ಏನು ಕೇಳಿದ್ರೆ ನಾವು ಹೇಳಬೇಕು ನಾವು ವೇದಾಂತಿಗಳು ಅಲ್ಲಿಗೂ ನಮ್ಮ ಗೋತ್ರ ಕೇಳ್ತಾ ಇದ್ದೀರಾ ದಯಾನಂದ ಗೋತ್ರ ಯಾವ ನಮ್ಮನ್ನು ಇದು ದಯಾನಂದ ಗೋತ್ರ ಅಲ್ಲ ಅಂತ ಹೇಳೋದು ಯಾರು ಕರ್ಕೊಂಡು ಬನ್ನಿ ತೋರಿಸಿ ದಯಾನಂದ ಅವರ ಮಕ್ಕಳು ಅವರ ಸಂತಾನ ದಯಾನಂದ ಗೋಪ್ತ ಅದೇ ಆಧಾರದಲ್ಲೇ ನಾ ಹೇಳಿದ್ದೆ ಕೃತಿ ಹೇಳಿದೋ ಅದು ಯಾರು ಇಲ್ಲ ಅಂತಾರೆ ದಯಾನಂದ ಗೋತ್ರ ಅನ್ನೋದು ಇಲ್ಲೇ ಇಲ್ಲ ಅಂತ ಯಾರು ಅಂತಾರೆ ಕರ್ಕೊಂಡು ಅಂತ ನಾನು ಹೇಳ್ತಲ್ಲೋ ಯಾವ ಆಧಾರ ಮೇಲೆ ಹೇಳಿದ್ದೇನೆ ಇಲ್ಲಿ ಸಂಪ್ರದಾಯ ಇದೆ ಗುರುಕುಲ ಸಂಪ್ರದಾಯ ಎಷ್ಟು ಗುರುಕುಲಗಳು ಬೇಕು ಇದೇನಿದೆ ಮರುಗೊಂದು ಗುರುಕುಲ ಅಂತ ನಾವು ಕನ್ನಡ ಕರಿತೀವಿ ಗುಜರಾತ್ನೊಳಗೆ ಮೂರು ಗುರುಕುಲ ಗುಜರಾತಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಗುರುಕುಲ ಇವೆ ತಮಿಳ್ನಾಡಿನಲ್ಲಿ ಏಳೆಂಟು ಗುರುಕುಲ ಆಂಧ್ರದಲ್ಲಿ ಮೂರು ಗುರುಕುಲ ಎಷ್ಟು ಗುರುಕುಲ ಬೇಕು ನನಗೆ ಪೂಜ್ಯ ಸ್ವಾಮೀಜಿಯವರ ಸೀನಿಯರ್ ಸೀನಿಯರ್ ಸನ್ಯಾಸಿಗಳು ಅಂತ ಹೇಳಿದ್ದಾರೆ ಅವ್ರ ತಂದ್ ಗುರುಕುಲ ಮಾಡ್ಕೊತಾರೆ ಆ ಗುರುಕುಲದಲ್ಲಿ ಇಷ್ಟೊಂದು ಜನ ಅಧ್ಯಯನ ಹಿಂಗೆ ಮಾಡ್ತಾನೆ ಇರ್ತಾರೆ ಅವ್ರ ಮತ್ತೆ ಮಾಡ್ತಾನೆ ಇದ್ದಾರೆ ಅಷ್ಟೆಲ್ಲ ಅವ್ರ ಮತ್ತೆ ತಯಾರಾಗಿ ವೈಟ್ ಬಟ್ಟೆ ಮೇಲೇನೆ ಈ ಲೌಕಿಕ ಬಟ್ಟೆ ಮೇಲೇ ಅವ್ರ ಆಚಾರ್ಯಾಗಿದ್ದಾರೆ ಈಗ ಮೋಹನಿ ಕೃಷ್ಣ ಈಜಿನ ಆಚಾರ್ಯ ವಹಿಸಲು ಎಲ್ಲ ಕಡೆಗೂ ಇದ ಗುರುಕುಲ ಅವ್ರೆ ಏನಾಗುತ್ತೆ ಗೋತ್ರ ಅವ್ರೆ ಇನ್ನೇನಾಗ್ತದೆ ನಾಲ್ಕು ತಲೆಮಾರಿ ಇರಬೇಕು ನಾಲ್ಕು ತಲೆಮಾರಿ ದಯಾನಂದ ದಯಾನಂದರ ಶಿಷ್ಯ ಅವರ ಶಿಷ್ಯ ಅವರ ಶಿಷ್ಯರು ಅವನನ್ನು ನೋಡ್ರಿ ನಾನು ನಿಮಗೆ ಗುರುಕುಲ ರೂಲ್ಸ್ ಹೇಳಿದ ಗೋತ್ರ ರೂಲ್ಸ್ ಇಲ್ಲಿ ನಮ್ಮಂತರು ಕೇಳಿದ್ರೆ ನಾವು ಹೇಳ್ತೇವೆ ನಮ್ಮ ಗುರು ಅವರ ಗುರು ಅವರ ನಾವು ಹೇಳ್ತೇವೆ ಅವಾಗ ಗೋತ್ರ ಸಿದ್ಧವಾ ಅಲ್ಲಿ ನೇಪಾಳಿ ಚೌಟ್ರಿ ಹೋದ್ರೆ ಕಾಳಿ ಕಂಬಳಿ ಅವರ ಚೌಟ್ರಿ ಊಟ ಕೊಡೋದಿಲ್ರಿ ನೀವು ಎಲ್ತಕ ನೀವು ನಾಲ್ಕ ತಲೆಮಾರಿನ ಪರಂಪರೆಯನ್ನ ನೀವು ಹೇಳೋದಿಲ್ವೋ ಅದಕ್ಕೆ ಕೂಡ ಕೊಡೋದು ನಾವು ಹೇಳಬೇಕಾಗ್ತದೆ ಮತ್ತ ಮೊದಲನೇ ಸಲ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅವರು ಹ್ಯಾ ಹೇ ಪಟ್ಟ ಬಲು ಅದ ಪಟ್ಟ ಕ್ಯಾ ಹೇ ಅಂತ ಕೇಳ್ತಾರೆ ಪಟ್ಟ ಅಂದ್ರೆ ಹನ್ನೆರಡು ಹನ್ನೆರಡು ಚಕ್ಲಿಸ್ಟ್ ಹನ್ನೆರಡು ಹನ್ನೆರಡು ಅವರೊಳಗೆ ಚಕ್ಲಿಸ್ಟ್ ಆ ಹನ್ನೆರಡು ಹೇಳಬೇಕಾಗ್ತದೆ ಅದ್ರ ಪ್ರಮುಖವಾದದ್ದು ಯಾವುದಂದ್ರೆ ನನ್ನ ಹೆಸರು ನನ್ನ ಗುರುಗಳ ಹೆಸರು ಅವರ ಗುರುಗಳ ಹೆಸರು ಅವರ ಗುರುಗಳ ಹೆಸರು ನಮ್ಮದು ಹೇಳ್ಬೇಕಾಗ್ತದೆ ಆಟ ಹೇಳಿದ ಮೇಲೆ ಅಚ್ಚಾ ಭಿಕ್ಷತ್ರಕ್ಕೆ ಆಹೆ ಅಂತ ಕೇಳ್ತಾರೆ ಆಮೇಲೆ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳಬೇಕು ಆಮೇಲೆ ಆ ಊಟ ಕೊಡ್ಬೇಕಾದ್ರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಹೇಳಿದ ಮೇಲೆ ಊಟ ಸಿಗ್ತದೆ ಡಿಸಪ್ಲಿನ್ಸ್ ಕೊನೆ ಅಷ್ಟು ಫಾಲೋ ಸುನ ಹೋದ್ನೇನೋ ನದ್ಯ ಮುಳುಗಿದ್ದೇನೋ ಕೆಂಪಟ್ಟಿ ಹಾಕೊಂಡು ಬಂದೇನೋ ಇದೆ ಏನ್ ಸನ್ಯಾಸಿ ಇಟ್ ಆಲ್ ಇಟ್ ಸೋನ್ ಗಾಂಭೀರ್ಯ ಅದಕ್ಕೆ ಆ ನಾನು ಎನ್ನುವುದು ನಷ್ಟವಾಗಿದ್ದರ ಕುರುಹು ಏನು ಅಂದರೆ ಎಲ್ಲವೂ ನಾನು ಇದನ್ನು ಸರ್ವಂ ಈಶಾವಷ್ಯ ಎಲ್ಲವೂ ನಾನು ಇದೇ ಆ ಕುರುಹು ಯಾವುದು ಕುರುಹು ನಾನು ಸ್ವರೂಪದಿಂದ ಸಚ್ಚಿದಾನಂದನೆ ಇದ್ದೇನೆ ಸಚ್ಚಿದಾನದ ಸ್ಥಿತಿಯನ್ನು ನಾನು ನಿಂತಿದ್ದೀನಿ ಅನ್ನುವುದ ಕುರುಹು ತದ್ ಯುಷ್ಮತ್ ಅಸ್ಮತ್ ಮತಿ ವಂಚಿತ ಏಕಾ ಸ್ಥಿತಿಗೆ ಜ್ವಲಂತಿ ಏಕಾಸ್ಥಿತಿಗೆ ಜ್ವಲಂತಿ ಸೊತ್ತೋಗ್ತದಲ್ಲ ಏಕಾ ಸ್ಥಿತಿ ಜ್ವಲಂತಿ ಬೆಳಗುತ್ತಾ ಒಂದೇ ಸ್ಥಿತಿಯಲ್ಲಿ ಬೆಳಗುತ್ತಾ ಏನು ಬೆಳಗ್ತಾ ಸಹಜ ಆತ್ಮನಃ ಸ್ಯಾದು ಸಹಜ ಆತ್ಮನ ಸ್ಯಾದು ಆತ್ಮನೆ ಆತ್ಮನಿಗೆ ಬೆಳಗ್ತಾ ಇದ್ದಾನೆ ಹೇಗೆ ಬೆಳಗ್ತಾ ಇದ್ದಾನೆ ಆತ್ಮನೇ ನಾನು ಎಂದು ಬೆಳಗ್ತಾ ಇದ್ದಾನೆ ಆ ನೈದ ಜೀವಾತ್ಮ ನಾರ್ ಅಲ್ಪಾತ್ಮ ನಾರ್ ಶುದ್ಧಾತ್ಮ ನಾಟ್ ಪರಮಾತ್ಮ ಐ ಆಮ್ ಜಸ್ಟ್ ಆತ್ಮ ದಿ ಕಾನ್ಷಿಯಸ್ನೆಸ್ ಪ್ರಖರವಾದ ಬೆಳಕು ಸಾಮಾನ್ಯವಾದ ಬೆಳಕು ಅಂತಿಲ್ಲ ಬೆಳಕು ಆ ಬೆಳಕೇ ನಾನಾಗಿ ಬೆಳಗುತ್ತಾ ಇರ್ತೀಯಪ್ಪ ಅಂತಹ ಸಂದರ್ಶನವನ್ನ ಏನು ಪಡೆದುಕೊಳ್ಬೇಕು ಅಂತೇಳಿ ಸಾಧನಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮುಂದಿನ ಸಾಧನೆಗೆ ಮತ್ತೊಮ್ಮೆ ನೋಡ್ತ ಊ ಓಂ ಪೂರ್ಣಮಲ ಪೂರ್ಣಮಿ ಪೂರ್ಣ ಪೂರ್ಣಮೇಲೆ ಓಂ ನಿಯ ಪೂರ್ಣಮೂರ್ಣಮೇವಶಿಷ್ಯ ಓಂ ಶಾಂಗಿ ಶಾಂತಿ ಶಾಂಗಿ ಹರಿಗುರು ನಮ ಹರಿ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಟೈಮ್ ಕೊಡ್ತೀನಿ ಸ್ವಲ್ಪ ಕಾಲು ಸಣ್ಣ ಮಾಡ್ಕೊಂಡು ಪುನಃ ಬಂದು ಗೋಲ್ಡ್ ನೋಟ್